ೇರ್ಬಿಟ್ಟಿದ್ವಿ ಮಂಗಳಾಪಕ ಚ ಧರ್ಮ ಷ್ಯಾ ವಸುರೇ ವಸುತಾರೂ ನಮೀ ಪರಮೇ ಜಗಸ ಜಯತಿ ಜಗತಿ ಮಾಯಕಾಧವಸ್ತೆ ವಚನ ರಚನ ಕೇವಲ ಚಾಕಲಯ್ಯ ಧ್ರವ ಪದಾ ಯತ್ೃ ಪಾತೋ ಧ್ರವೋಜಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರ ಇ ತರಗತಿಯನ್ನ ಶುರು ಮಾಡೋಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಶಯಗಳಿದ್ದರೆ ಅದಕ್ಕೆ ಪ್ರಶ್ನೆ ಮಾಡ್ಬೋದು ಉತ್ತರ ನನಗೆ ಇಳ್ದಿದ್ರೆ ನಿಮಗೆ ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಕೃಪೆಗೂ ಕರ್ಮಫಲಕ್ಕೂ ಸಂಬಂಧವೇ ಇದೆ ಅದೇ ಡಿಫರೆನ್ಸ್ ಕೃಪೆ ನೀವು ಇಷ್ಟಪಡಲಿ ಇಷ್ಟಪಡದೇ ಇರಲಿ ಕೃಪೆ ಅದಾಗಲೇ ಇದೆ ಕರ್ಮಫಲಗೂ ಕೂಡ ನೀವು ಇಷ್ಟಪಡಲಿ ಇಷ್ಟಪಡದೇ ಇರಲಿ ಅದಾಗಲೇ ಇದೆ ಅದರಡುಗೆ ಕಾಮ್ಯ ಆದರೆ ಕರ್ಮಫಲ ಬರ್ತಕ್ಕಂಥದ್ದು ಕರ್ಮದಿಂದ ಕರ್ಮ ಮಾಡುವ ಮಾಡದೇ ಇರುವ ಚಾಯ್ಸ್ ಏನು ಹೇಳ್ತೇವೆ ಅದು ಮನುಷ್ಯನಿಗಿದೆ ಅದನ್ನೇ ಭಗವತ್ಪಾದ ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ಒಂದು ಕಡೆ ಜನ್ಮಾಧ್ಯಯತ ಅನ್ನುವಂತಹ ಸೂತ್ರದಲ್ಲಿ ಆ ಮನುಷ್ಯನಿಗೆ ಕರ್ತು ಅಕರ್ತು ಅನ್ಯತವಾ ಕರ್ತು ಶಕ್ಯಂ ಅಂತ ಹೇಳ್ತಾರೆ ಕರ್ಮ ಆದರೆ ಪುರುಷ ತಂತ್ರ ಪುರುಷನಿಗೆ ಸ್ವಾತಂತ್ರ್ಯ ಇದೆ ತಂತ್ರ ಅಂದರೆ ಸ್ವಾತಂತ್ರ್ಯ ಯಾವುದೋ ಒಂದು ಕೆಲಸವನ್ನು ಈಗ ಇಲ್ಲಿಗೆ ಬರಬೇಕು ಇಲ್ಲಿಗೆ ಬರಬೇಕಾದ್ರೆ ಬಸ್ನಲ್ಲಾದರೂ ಬರ್ಬೋದು ಟೂ ವೀಲರಲ್ಲಾದರೂ ಬರ್ಬೋದು ಫೋರ್ ವೀಲರಲ್ಲಾದರೂ ಬರ್ಬೋದು ಬರದೇನೂ ಇರ್ಬೋದು ಇದೆಲ್ಲ ಬೇರೆ ಬೇರೆ ಆಪ್ಷನ್ನು ನಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದೆ ಜ್ಞಾನ ಅಂತಕ್ಕಂಥದ್ದು ಆ ರೀತಿಯಲ್ಲ ಅದು ವ್ಯಕ್ತಿ ತಂತ್ರ ವ್ಯಕ್ತಿ ತಂತ್ರ ಅಂತ ಹೇಳಿದ್ರೆ ಇದಿದೆ ಇದು ಕಪ್ಪು ಅಂತ ಹೇಳ್ತೇನೆ ಯಾವನಾದ್ರೂ ಹೇಳಿ ಇದು ಬಿಳಿ ಅಂತ ಆಗತ್ತಾ ಆಗುದಿಲ್ಲ ಯಾಕಂದ್ರೆ ಆ ವಸ್ತುಗೆ ಸಂಬಂಧಪಟ್ಟಂತಹ ಜ್ಞಾನ ಅದು ಆ ವಸ್ತುವಿನ ಮೇಲೆ ಇದೆ ಆ ವಸ್ತು ಯಾವ ರೀತಿ ಇದೆಯೋ ಅದರ ಜ್ಞಾನವು ಅದೇ ರೀತಿ ಇರ್ತದೆ ಜ್ಞಾನ ನಾನು ಹೇಳ್ತಾ ಯಥಾರ್ಥ ಜ್ಞಾನ ಭ್ರಮ ಅಲ್ಲ ೂ ಆಗ್ಬೋದು ಇದನ್ನು ಕೇಳೋರು ಹೇಳ್ಬಹುದು ಹಳದಿಯಾಗಿದೆ ಅಂತ ಕಾಮಾಲೆ ಆದ್ದವರು ಅದು ಅವರ ದೋಷ ದೋಷವಿಲ್ಲದೆ ಇಂದ್ರಿಯಗಳೆಲ್ಲ ಸರಿಯಾಗಿದ್ದಾಗ ಏನು ಆ ವಸ್ತುವಿನ ಯಥಾರ್ಥ ಜ್ಞಾನ ಉಂಟಾಗ್ತದೋ ಅದು ಆ ವಸ್ತುವಿನ ಮೇಲೆ ನಿರ್ಭರವಾಗುತ್ತೆ ನೀವು ಇಷ್ಟ ಪಡ್ಲಿ ಪಡೆದೇ ಇರಲಿ ಆದರೆ ಕರ್ಮ ಹಾಗಲ್ಲ ಕರ್ಮವನ್ನ ಮಾಡಬಹುದು ಮಾಡದೇ ಇರಬಹುದು ಅನ್ಯಥಾ ರೀತಿಯಲ್ಲೂ ಮಾಡಬಹುದು ಆ ಸ್ವಾತಂತ್ರ್ಯವನ್ನು ವ್ಯಕ್ತಿಗೆ ಕೊಡಲಾಗಿದೆ ಹೀಗೆ ಆ ಕರ್ಮವನ್ನ ಮಾಡ್ತಾನಲ್ಲ ಅದಕ್ಕೆ ತಕ್ಕಂತಹ ಕರ್ಮಫಲವನ್ನು ಪಡಿತಾನೆ ಕೃಪೆ ನಾನು ಆಗಲೇ ಹೇಳಿದಂತೆ ಶ್ರೀರಾಮಕೃಷ್ಣರು ತುಂಬ ಸೊಗತವಾಗಿ ಹೇಳ್ತಾರೆ ಅದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಕೃಪೆಗೆ ಕೃಪೆಗೆ ನಿಯಮವೇ ಇಲ್ಲ ಕೃಪೆ ಅನ್ನುವಂತಹ ಗಾಳಿ ಅದಾಗಲೇ ಬೀಸುತ್ತಾ ಇರ್ತದೆ ಸಮುದ್ರದ ಮೇದೆ ಯಾವ ರೀತಿ ಗಾಳಿ ಬೀಸುತ್ತಾ ಇರ್ತದೆಯೋ ಎಲ್ಲರಿಗೂ ಸಮಾನ ಆದರೆ ಇವರೇನು ಮಾಡ್ತಾರೆ ಮಾಡಬೇಕು ಆ ಗಾಳಿಯ ಒಂದು ಉಪಯೋಗವನ್ನು ತಾವು ಪಡ್ಕೊಳ್ಳಲಿಕ್ಕೆ ದೋಣಿಯನ್ನು ತಮಗೆ ಬೇಕಾದ ದಿಕ್ಕಿನಲ್ಲಿ ಸಾಕಿಸಲಿಕ್ಕೆ ಆ ಹಾಯಿಯನ್ನು ತೆಗೆಯುವುದು ಮಾಡುವುದು ಮಾಡಬೇಕು ತೆಗೆಯುವುದು ಬಿಚ್ಚುವುದು ಮಾಡಿದಾಗ ಆ ಗಾಳಿಯ ಸಹಾಯದಿಂದ ಅವರಿಗೆ ಬೇಕು ಅಂದರೆ ಹೋಗ್ತದೆ ಇದೇ ಡೈರೆಕ್ಷನ್ ಹೋಗುತ್ತೆ ಇಲ್ಲ ಅಂದರೆ ನಿಂತ್ಕೊಳ್ತದೆ ಹಾಗೆ ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಕೊಳ್ಳೋದು ಅವರ ಒಂದು ವ್ಯಕ್ತಿಗತ ಕೃಪೆ ಹಾಗೆ ಇಲ್ಲಿ ನಾವಿಲ್ಲಿ ನೋಡ್ತಕ್ಕಂತಹ ಒಂದು ಕೃಪೆ ಭಗವಂತನ ಕೃಪೆ ಅಂತಕ್ಕಂಥದ್ದು ಅದು ಅತ್ಯಂತ ಏನು ಹೇಳ್ತಾರೆ ದುರೂಹ ಅಂತ ಹೇಳ್ಬೋದು ಅರ್ಥವಾಗುವುದು ಕಷ್ಟ ಹೇಗೆ ಅರ್ಥವಾಗುವುದು ಕಷ್ಟ ಅಂದರೆ ಇದೇ ರೂಪದಲ್ಲಿ ಆ ಭಗವಂತ ನನ್ನ ಮೇಲೆ ಕೃಪೆ ಮಾಡ್ತಾ ಅನ್ನೋದು ಅರ್ಥವಾಗ ತುಂಬ ಕಷ್ಟ ಈಗ ಮೊನ್ನೆ ಆನೆ ಬಂತು ಈಗ ಒಬ್ಬನು ಕೊಲ್ತು ಎಷ್ಟು ನಷ್ಟ ಮಾಡಿದ್ರು ಈಗ ನಾನು ಹೇಳಿದ್ರೆ ಅದು ಭಗವಂತನ ಕೃಪೆ ಅಂದರೆ ಎಲ್ಲರೂ ಚಪ್ಪಲಿ ತಗೊಂಡು ಬಿಡಿತ ಯಾಕೆ ಅಂತ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಪ್ಯಾಸಿಟಿ ಎಲ್ಲರಿಗೂ ಇರಲಿಲ್ಲ ನೂರರಲ್ಲಿ ಶೇಕಡ ಒಂದು ಭಾಗದ ಜೀವಿಗಳಿಗೆ ಮಾತ್ರ ಈ ಕೃಪೆಯ ಒಂದು ಶಕ್ತಿ ಈ ಕೃಪೆಯ ಆಯಾಮ ಇದೆಲ್ಲ ಅರ್ಥವಾಗಲಿಕ್ಕೆ ಸಾಧ್ಯ ಕೃಪೆ ಅರ್ಥವಾಗುವುದು ಒಂದೇ ಕೃಪೆಗೆ ಪಾತ್ರವಾಗಲು ಒಂದೇ ಅರ್ಥ ಆಯ್ತಾ ಸೂಕ್ಷ್ಮ ಏನು ಅಂತ ಕೃಪೆ ಏನು ಅಂತ ಅರ್ಥ ಆಗ್ಬಿಟ್ರೆ ಆ ವ್ಯಕ್ತಿ ಕೃಪಾ ಪಾತ್ರ ಅಂತ ಹೇಳಿ ಇನ್ನೇನು ಕೃಪೆ ಅದಾಗಲೇ ಇದೆ ಹೊಸದಾಗಿ ತರಬೇಕಾಗಿಲ್ಲ ತರಬೇಕಂದ್ರೆ ನಿಮ್ಮ ಶಕ್ತಿ ಎಷ್ಟು ನಿಮ್ಮ ಸಾಮರ್ಥ್ಯವಿದೆಯೇ ನಾ ನಾವು ಯಾರು ನೋ ಕರ್ಮ ಇಟ್ ಕೆನಾಟ್ ಬಿ ಡಿಟರ್ಮೆಂಡ್ ಬೈ ಕರ್ಮ ಯಾಕೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಕೃಪಾಸಿದ್ಧರು ಅನ್ನೋರು ಇದ್ದಾರೆ ಈಗ ಹೇಗೆ ಅಂತ ಹೇಳಿದ್ರೆ ಭಗವಂತ ಹೇಗೆ ಅಂತ ಹೇಳಿ ಸಣ್ಣ ಮಗುವಿನಂತೆ ಅವರೇ ಹೇಳ್ತಾರೆ ತುಂಬಾ ಸುಂದರವಾಗಿ ಒಂದು ಕೈಯಲ್ಲಿ ಹಣ್ಣು ಇರುತ್ತೆ ಅದು ಇಷ್ಟು ಜನ ಇರ್ತಾರೆ ಎಲ್ರೂ ನನಗ್ ಬೇಕು ನನಗ್ ಬೇಕ ಹಣ್ಣು ಕೊಡು ಮಗು ಅಂತಾರೆ ಈ ಮಗುವಿಗೆ ಯಾರು ಇಷ್ಟವೋ ಇಷ್ಟ ಅಂದ್ರೆ ಅದು ಯಾರಿಗೋ ಸುಮ್ಮನೆ ಬಂದು ಹಿಂಗೆ ಕೊಟ್ಟು ಬಿಡುತ್ತೆ ಅಂತ ಸಣ್ಣ ಮಗುವಿನ ಇಷ್ಟ ಅನಿಷ್ಟ ಇಲ್ಲ ಅಲ್ಲಿ ಭಗವಂತನಂದು ಕೂಡ ಇಷ್ಟ ಅನಿಷ್ಟ ಇಲ್ಲ ಆದರೆ ಅಲ್ಲಿಯೂ ಕೂಡ ನಾವು ಈ ಎರಡು ಸೂತ್ರವನ್ನ ಹಿಂದೆ ಎರಡು ಸೂತ್ರವನ್ನ ಇದಕ್ಕೆ ಸಮನ್ವಯ ಮಾಡಬೇಕಾದ್ರೆ ಯಾವ ಸೂತ್ರ ತತ್ತು ವಿಷಯತ್ಯಾಗ ಸಂಗತ್ಯಾಗ ಚಾವರ್ತ ಭಯನಾ ಈ ಎರಡು ಸೂತ್ರವನ್ನು ನಾವು ಈ ಸೂತ್ರಕ್ಕೆ ಸಮನ್ವಯ ಮಾಡಿದಾಗ ನಮ್ಗೇನು ಗೊತ್ತಾಗತ್ತೆ ಅಂದರೆ ಕೃಪೆ ಅರ್ಥವಾಗಬೇಕಾದ್ರೆ ಇಲ್ಲಿ ಸ್ವಲ್ಪ ಶುದ್ಧತೆ ಇರಲೇಬೇಕು ಈ ಶುದ್ಧತೆ ಇಲ್ಲಿ ಇರಬೇಕಾದ್ರೆ ಅವಷಯ ವಸ್ತುಗಳಲ್ಲಿ ಆಸಕ್ತಿಯನ್ನು ಬಿಟ್ಟಿರಬೇಕಾಗ್ತದೆ ಇಲ್ಲದೆ ಹೋದರೆ ಈ ತೊಂಬತ್ತೊಂಬತ್ತು ಮಂದಿಗೆ ನೂರರಲ್ಲಿ ತೊಂಬತ್ತೊಂಬತ್ತು ಮಂದಿಗೆ ಇಂತಹ ಒಂದು ಸನ್ನಿವೇಶಗಳಲ್ಲಿ ಕೃಪೆಯ ಕಾಣಲಿಲ್ಲ ಎಲ್ಲರಿಗೂ ಯಾಕೆ ಕಾಣಲಿಲ್ಲ ಒಬ್ರಿಗೇ ಯಾಕೆ ಕಾಣ್ತು ಈ ವಿಷಯದಲ್ಲಿ ನಾವು ಮೆಜಾರಿಟಿ ಆಲ್ವೇಸ್ ಮೀನ್ಸ್ ಅಂತ ಹೇಳಕ್ ಸಮಾಜದ ಸಾಮಾನ್ಯ ನಿಯಮ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ತೊಂಬತ್ತೊಂಬತ್ತು ಮಂದಿ ಕುರುಡ್ರು ಒಂದು ಹೋಗ್ತಾ ಇದ್ರೆ ಅದೇ ಸರಿ ಇನ್ನೊಪ್ಪ ಇನ್ನೊಂದು ಕಡೆ ಕಣ್ಣು ಸರಿಯಾಗಿರೋನು ರಾಜಮಾಡಲು ಹೋಗ್ತಾ ಇದ್ರೆ ಅವನು ತಪ್ಪು ಅದು ಸಾಮಾನ್ಯ ಲೋಕದ ನಿಯಮ ಆದರೆ ಈ ಲೋಕದ ಈ ಸಾಮಾನ್ಯ ನಿಯಮ ಅಧ್ಯಾತ್ಮಶಾಸ್ತ್ರದಲ್ಲಿ ಆಗುತ್ತಿದೆ ಅಲ್ಲಿ ಅದಕ್ಕೆ ಪ್ರವೇಶ ಅದಕ್ಕೋಸ್ಕರ ಅವನು ಲೋಕ ಬಾಗಿರ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಅವನು ಅತ್ಯಾಶ್ರಮಿ ಎಲ್ಲವನು ಕೂಡ ಭಗವದ್ಭಕ್ತ ಸನ್ಯಾಸಿಗೆ ಮಾತ್ರ ಅತ್ಯಾಶ್ರಮಿ ಅಂತ ಹೇಳ್ತಾರಲ್ಲ ಅಂದ್ರೆ ಎಲ್ಲಾ ಆಶ್ರಮದ ನಿಯಮಗಳನ್ನ ಮೀರಿ ಹೋಗ್ತಕ್ಕಂಥವನು ಅಂದ್ರೆ ಅತ್ಯಾಶ್ರಮಿ ಅಂತ ಎಲ್ಲ ಭಗವದ್ ಕೂಡ ಈ ನಾಮಕರಣ ಇದೆ ಅತ್ಯಾಶ್ರಮಿ ಆ ನಿಯಮಗಳನ್ನು ಅವರು ಉಲ್ಲಂಘಿಸಿ ಹೋಗಲೇಬೇಕು ಗೋಪಿ ಗೋಪಿಕಾ ಸ್ತ್ರೀಯರ ವಿಷಯದಲ್ಲಿಯೂ ಕೂಡ ಯಜ್ಞಪತ್ನಿಯರ ವಿಷಯದಲ್ಲಿಯೂ ಕೂಡ ಇನ್ನಿತರ ಎಲ್ಲೆಲ್ಲಿ ನಾವು ನೋಡ್ತೇವೆ ಅದೆಲ್ಲವೂ ಕೂಡ ಭಗವಂತನಿಗೋಸ್ಕರ ಆ ಒಂದು ಕಾಲಕ್ಕೆ ಸಮಾಜವು ತಮ್ಮ ಮೇಲೆ ಹೇರಿದ್ದಂತಹ ಒಂದು ಧರ್ಮವನ್ನು ಕೂಡ ಬದಗಿಟ್ಟುಬಿಟ್ಟು ಬಂದ ಅದಕ್ಕೆ ಭಗವಂತನೇ ಪ್ರಮಾಣ ಸರ್ವಧರ್ಮಾನ್ ಪರಿತ್ಯಜ ಅಂದ್ರೆ ಇದೇ ಅರ್ಥ ಸರ್ವಧರ್ಮ ಅನ್ನೋದರಲ್ಲಿ ಅದೇ ಶಕ್ತಿ ಇದೆ ಕೇವಲ ಧರ್ಮ ಅಂತ ಹೇಳಿದಾಗ ಸರ್ವಧರ್ಮ ಅನ್ನೋಂಥೇಳ ಎಲ್ಲವನ್ನೂ ಪರಿತ್ಯಜ್ಯ ಬಿಟ್ಟು ಬಿಟ್ಟು ಮಾನೇಕು ಶರಣ ಮಾಡಿ ನನ್ನನ್ನು ಅದು ಶಕ್ತಿ ಹೀಗೆ ಮಾಡಿದಾಗ ನಮಗೆ ಆ ಶುದ್ಧತೆ ಯಾವಾಗ ಉಂಟಾಗುತ್ತೋ ಆವಾಗ ನಮಗೆ ತಿಳಿತದೆ ಕೃಪೆ ಏನು ಅಂತ ತಿಳಿತದೆ ಆ ತಿಳಿಯುವುದೇ ಕೃಪಾಪಾತ್ರ ಹಿಡಿದ ತಕ್ಷಣವೇ ಕೃಪೆ ತನ್ನ ಕೆಲಸವನ್ನು ಮಾಡಿ ಶುರು ಮಾಡುತ್ತೆ ನೋಡಿ ಇಲ್ಲಿ ಜ್ಞಾನ ಮತ್ತು ಭಕ್ತಿಯ ಸಮನ್ವಯವನ್ನು ತೋರಿಸ್ಬೋದು ಜ್ಞಾನ ಮತ್ತು ಭಕ್ತಿಯ ಸಮನ್ವಯ ಒಂದು ಹೆಚ್ಚಲ್ಲ ಒಂದು ಕಡಿಮೆ ಅದು ಹೀಗಾಗಿ ಆ ಕೃಪೆ ಅಂತಕ್ಕಂಥದ್ದು ಯಾವುದರ ಮೇಲೂ ನಿರ್ಧಾರವಾಗಿಲ್ಲ ಭಗವಂತನಿಂದ ಬರ್ತಕ್ಕಂತಹ ಅಥವಾ ಮಹಾತ್ಮರಿಂದ ಬರ್ತಕ್ಕಂತಹ ಕೃಪೆಗೆ ಯಾವ ನಿಯಮಗಳು ಬೇಕಿಲ್ಲ ಆದರೆ ಆ ಕೃಪೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಫ್ರಮ್ ಅವರ್ ಪಾಯಿಂಟ್ ಆಫ್ ವ್ಯೂ ನಮ್ಮ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಇಲ್ಲಿ ಕೊಂಚವಾದ ಹೃದಯದ್ದಿ ಇರಬೇಕಾಗುತ್ತೆ ಕೊಂಚವಾದರೂ ಇರಬೇಕಾಗುತ್ತೆ ಅದು ಇಲ್ಲಿ ಹೇಳ್ತಾ ಇದ್ದಾರೆ ನಂತರ ಭಗವಂತ ಈ ಸತ್ಸಂಗದ ಮಹಾತ್ಮೆಯನ್ನು ಮಹಿಮೆಯನ್ನು ಕುರಿತ ಹೇಳ್ತಾ ಹೇಳ್ತಾನೆ ಭಾಗವತದಲ್ಲಿ ಮೂರನೆಯ ಸ್ಕಂದದಲ್ಲಿ ಒಂದು ಕಡೆ ಹೇಳ್ತಾನೆ संघोय संस्कृत हेतु असत् ध्या साधु सदुष्स कलते संघ अंत संघ अंत संस्कृते हेतु हे संसार के कारण संघ ए बंतो अल संसार बंत संसारिंगे संघव संसार तप कद ಆದರೆ ಅದೇ ಒಂದು ಸಂಘವನ್ನು ಭಗವದ್ಭಕ್ತರ ಸಂಘಕ್ಕೆ ತಿರುಗಿಸಿದಾಗ ಅದು ನಮಗೆ ಸಂಘದಿಂದ ನಿಸಂಗ ಮಾಡುತ್ತೆ ಆ ಭಗವಂತನ ಕೃಪೆ ಹೇಗೆ ಇಟ್ಟಿದ್ದಾನೆ ಅಂದರೆ ಯಾವುದರಲ್ಲಿ ಅವನು ವಿಷ ಇಟ್ಟಿದ್ದಾನೆಯೋ ಅದರ ಇನ್ನೊಂದು ಭಾಗದಲ್ಲಿ ಅಂತತವನ್ನು ಇಟ್ಟಿದ್ದಾನೆ ಅದು ಅದ್ಭುತ ಶ್ರೀರಾಮಕೃಷ್ಣರು ಒಂದ್ ಕಡೆ ಹೇಳ್ತಾರೆ ಯಾವ ಒಂದು ಮಾಯೆ ನಮ್ಮನ್ನು ಸಂಸಾರಕ್ಕೆ ಕಟ್ಟಿ ಹಾಕ್ತದೋ ಅದು ಅವಿದ್ಯಾಮಯಿ ಅಂದರೆ ನನ್ನ ಮನೆ ನನ್ನ ಪತ್ನಿ ನನ್ನ ಗಂಡ ನನ್ನ ಮಕ್ಕಳು ಈ ನನ್ನ ನನ್ನ ನನ್ನ ನನ್ನ ಅಂತ ಯಾರು ಕಟ್ಟಿ ಹಾಕ್ತದೋ ಸಂಸಾರಕ್ಕೆ ಕ ಕಾರಣವೋ ಅದು ಅವಿದ್ಯಾಮಯಿ ಅದು ಕಟ್ಟಿ ಹಾಕುವ ಸ್ವಭಾವವು ಅದೇ ಆ ಕಟ್ಟನ ಬಿಟ್ಕೊಳ್ಳಿಕ್ಕೆ ಇನ್ನೊಂದು ನನ್ನ ಇಲ್ಲಿ ನನ್ನ ಭಗವಂತ ಅಂತ ಹೇಳುವುದು ನನ್ನ ಭಗವಂತ ನಾನವನ ದಾಸ ಈ ನಾನು ಅವನನ್ನು ಯಾವಾಗ ಯಾವ ಸಂಘದಲ್ಲಿ ಇಡ್ತೀರೋ ಹಾಗೆ ನಮ್ಮ ಬಂಧನ ಹಾಗೆ ನಮ್ಮ ಮುಕ್ತಿ ಅದೇ ಸಂಘ ನೋಡಿ ನಾನು ಅನ್ನುವಂತಹ ಒಂದೇ ಒಂದು ಯಾವುದರ ಮೇಲೆ ಇಟ್ಟರೆ ಬಂಧನ ಯಾವುದ್ರ ಮೇಲೆ ಇಟ್ಟರೆ ಮುಕ್ತಿ ಈ ಯಾವುದ್ರ ಮೇಲೆ ಇಟ್ಟರೆ ಮುಕ್ತಿ ಆಗುತ್ತೋ ಅಂತಹ ಕೃಪೆಯನ್ನೇ ವಿದ್ಯಾಮಾಯೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ವಿದ್ಯಾಮಯೆ ಯಾವ ಮಾಯೆಯಿಂದ ಆ ಭಗವಂತನನ್ನು ನಾವು ನೋಡ್ಬೋದು ಯಾಕೆಂದ್ರೆ ಅದು ವಿಕ್ ಇನ್ನೇನಿಲ್ಲ ಅದು ಎಲ್ಲ ಮಾಯಾವಶವರ್ತಿ ದೈವಿ ಶೈಷ ಗುಣಮಯ ಮಮ ಮಾಯಾ ಗುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ ಅದರಿಂದ ಯಾರೂ ತಪ್ಪಿಸ್ಕೊಳ್ಲಿಕ್ಕೆ ಹಾತೂ ಯಾಕೆಂದ್ರೆ ದೈವೀ ಮಾನ ಆದ್ರೆ ಯಾರು ನನ್ನನ್ನೇ ಶರಣ ಹೊಂದುತ್ತಾರೋ ನನ್ನನ್ನೇ ಆಗ ಆ ಸಂಸಾರದಿಂದ ಅವರು ಮುಕ್ತರಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸತ್ ಅನ್ನುವಂತಹ ಪದ ನಾನು ಆಗಲೇ ಹೇಳಿದೆ ಈ ಸತ್ ಅನ್ನುವಂತಹ ಪದ ಭಗವಂತನನ್ನ ಸೂಚಿಸುತ್ತದೆ ಹೊರತು ಬೇರೆಯನ್ನು ಸೂಚಿಸಿದೆ ಸದ್ಭಾವೇಜ ಸಾಧುಭಾವೇ ಚ ಸದಿತ್ಯುಚ್ಚತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಸದ್ಭಾವ ಮತ್ತು ಸಾಧುಭಾವವನ್ನು ಹೇಳಲಿಕ್ಕೆ ಲೋಕದಲ್ಲಿ ಸತ್ ಅನ್ನುವಂತಹ ಶಬ್ದವನ್ನ ಉಪಯೋಗಿಸ್ತಾರೆ ಯಾವ ಮಾತಿನಲ್ಲಿ ಆ ಭಗವಂತನ ಕುರಿತಾದಂತಹ ಕತೆ ಮಹಿಮೆ ಗುಣಗಳು ಲೀಲೆ ಇವೆಲ್ಲ ಇರ್ತದೆಯೋ ಆ ಮಾತು ಸತ್ ಕಥೆ ಆಗ್ತದೆ ಯಾವ ಆಲೋಚನೆ ಭಗವಂತನ ಕುರಿತಾದಂತಹ ಆಲೋಚನೆ ಆಗ್ತದೆಯೋ ಆಲೋಚನೆ ಸದಾಲೋಚನೆ ಆಗ್ತದೆ ಯಾವ ಒಂದು ಶ್ರಮಣ ಕೇಳ್ತಕ್ಕಂತಹ ನಾವು ಮಾತುಗಳು ಅದು ಗಾಸಿಪ್ ಆಗದೆ ಅಥವಾ ಇನ್ನೊಬ್ಬರ ಚಾಡಿ ಮಾತು ಆಗದೆ ಭಗವಂತನ ಕುರಿತಾದಂತಹ ಅಮೃತ ಸದೃಶವಾದಂತಹ ಮಾತುಗಳನ್ನು ನಾವು ಕೇಳಿದ್ದೇ ಆದರೆ ಅದು ಸತ್ ಶ್ರವಣವಾಗ್ತದೆ ಹೀಗೆ ಆ ಸತ್ ಸತ್ ಸತ್ ಸತ್ ಅಂತ ಎಲ್ಲದಕ್ಕೂ ಬರಬೇಕಾದ್ರೆ ಅದೆಲ್ಲ ಕೆಲಸ ಕಾರ್ಯಗಳು ಅದೆಲ್ಲ ಜ್ಞಾನವೂ ಕೂಡ ಭಗವಂತನಿಗೆ ಅಭಿಮುಖವಾಗಿ ಇರಬೇಕು ಆಗ ಇದೇನೇನು ಆಗ್ತದೋ ಅದೆಲ್ಲದೂ ಕೂಡ ಆ ಜೀವನಿಗೆ ಸತ್ಸಂಗವಾಗ್ತದೆ ಸತ್ಸಂಗವಾಗ್ತದೆ ಸಂಘ ಅಂತ ಹೇಳಿದ್ರೆ ಇನ್ನೊಬ್ಬ ಮನುಷ್ಯನೇ ಇರಬೇಕಂತೇನಿಲ್ಲ ನಿಮ್ಮ ಮನಸ್ಸಿನೊಂದಿಗೆ ದಿನನಿತ್ಯವೂ ಸಂಘ ಮಾಡ್ತಾ ಇರ್ತೀರ ಯಾವ ಸಂಘ ಮಾಡ್ತಾ ಇರ್ತೀರ ಮನಸ್ಸು ಯಾವ ರೀತಿ ಆಲೋಚನೆ ಮಾಡ್ತಾ ಇರ್ತದೋ ಆ ರೀತಿ ಸಂಘ ಮನಸ್ಸು ದೂರಾಲೋಚನೆ ಮಾಡ್ತಾ ಇದ್ರೆ ಸಂಸಾರದ ಆಲೋಚನೆ ಮಾಡ್ತಾ ಇದ್ರೆ ದುಸ್ತಂಗ ಸದಾಲೋಚನೆ ಮಾಡ್ತಾ ಇದ್ರೆ ಭಗವಂತನ ಆಲೋಚನೆಯನ್ನೇ ಮಾಡ್ತಾ ಇದ್ರೆ ಸತ್ಸಂಗ ಹೀಗಾಗಿ ಸತ್ಸಂಗ ದುಸ್ತಂಗಗಳು ನಮ್ಗೆ ಅವಿರತವಾಗಿಯೂ ನಾವು ತಪ್ಪಿಸಿಕೊಳ್ಳಲಾರದಂತೆ ನಮ್ಮ ಜೊತೆ ಇದೆ ಈ ಸಂಘ ಅಂತ ತಪ್ಪಿಸ್ಕೊಳ್ಳಿ ಸಾಧ್ಯವಿಲ್ಲ ತಪ್ಪಿಸ್ಕೊಳ್ಳಿಕ್ ಸಾಧ್ಯವೂ ಇಲ್ವಲ್ಲ ಹೀಗಾಗಿ ನಾವು ಸತ್ಸಂಗವನ್ನೇ ಅವಲಂಬಿಸಬೇಕು ಸತ್ಸಂಗ ಬಿಟ್ಟರೆ ನಮ್ಗೆ ತಪ್ಪಿಸ್ಕೊಳ್ಳಲಿಕ್ಕೆ ಸಂಸಾರದಿಂದ ಬೇರೆ ಯಾವ ಮಾರ್ಗವೂ ಇಲ್ಲ ಅದನ್ನೇ ಭಗವಂತ ಇಲ್ಲಿ ಹೇಳ ಆಮೇಲೆ ಆ ಭಗವಂತನ ಕೃಪೆಯ ಬಗ್ಗೆ ಹೇಳ್ತಾ ಹೇಳಿದೆ ಅವನ ಕೃಪೆ ನಮ್ಗೆ ಅರ್ಥವಾಗುವುದಿಲ್ಲ ಅಂತ ಅದನ್ನ ತುಂಬಾ ಸುಂದರವಾಗಿ ಭಾಗವತದಲ್ಲಿ ಭಗವಂತನೇ ಇಲ್ಲಿ ಹೇಳ್ತಾನೆ ಮಮೈಶ್ವರ್ಯ ಮಧಾಂತೋಹಿ ದಂಡಪಾಣಿ ನ ಪಶ್ಯತಿ ತಂ ಭ್ರಂಶಯಾಮಿ ಸಂಪದ್ಯತ್ಯತೆ ಇಚ್ಛಾ ಅನುಗ್ರಹ ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ ಗೋವರ್ಧನ ಗಿರಿಯ ಉದ್ಧರಣೆ ಅದನ್ನು ಎತ್ತಿಬಿಟ್ಟು ಇಂದ್ರನಿಗೆ ತಕ್ಕ ಶಾಸ್ತಿಯನ್ನು ಮಾಡತಕ್ಕಂತಹ ಒಂದು ಪ್ರಸಂಗ ಇಂದ್ರನ ಮದವನ್ನು ಇಳಿಸ್ತಾನ ಆಗ ಇಂದ್ರ ಅವನು ಕುರ್ತು ಹೇಳ್ತಾನೆ ಭಗವಂತ ನನ್ನಲ್ಲಿ ಒಂದು ಮದ ಇತ್ತು ಆ ಮದವನ್ನು ಇವತ್ತು ನೀನು ನಾನೇ ಶ್ರೇಷ್ಠ ಅಂತಕ್ಕಂಥ ಎಲ್ಲವೂ ನನಗೆ ಸೇರಬೇಕು ಎಲ್ಲ ಯಜ್ಞಗಳ ಈ ಭೂಲೋಕದಲ್ಲಿ ಯಾರ್ಯಾರು ಏನೇನು ಯಜ್ಞಗಳನ್ನು ಮಾಡ್ತಾರೋ ಅದರ ಎಲ್ಲ ನನಗೇ ಸಿಗಬೇಕು ನಾನೇ ಅದನ್ನೆಲ್ಲ ಹೋಗ್ತಾ ನಾನೇ ಅದನ್ನು ಸೇರಿಸ್ತಾ ಇರೋನು ನನಗೆ ಗೊತ್ತಿರಲಿಲ್ಲ ನೀನೇ ನಿಜವಾಗಿ ಅದು ಹಿಂದೆ ಇರ್ತಕ್ಕಂಥವನು ಆಗ ಭಗವಂತ ಆ ಹಿಂದಲ್ಲಿಗೆ ಮಾತನ್ನು ಹೇಳ್ತಾನೆ ಎಷ್ಟು ಸುಂದರವಾಗಿದೆ ಮಮೈಶ್ವರ್ಯ ಮದ ನಾನೇ ಕೊಟ್ಟಂತಹ ಸಂಪತ್ತನ್ನ ಅನುಭವಿಸಿ ಯಾರು ಅದರಲ್ಲೇ ಮತ್ತರಾಗಿ ಕುರುಡರಾಗಿದ್ದಾರೋ ದಂಡಪಾಣಿಯನ್ನ ಪಶ್ಯತಿ ಅಂತವರು ತಮ್ಮ ಹಿಂದೆಯೇ ಇದ್ದಂತಹ ದಂಡಪಾಣಿ ಅಂದ್ರೆ ಯಮ ಯಮನನ್ನು ನೋಡೋದಿಲ್ಲ ಯಾವಾಗ ಒಂದು ತಲೆಮೇಲೆ ಹೊಡಿತಾನೆ ಅನ್ನೋದು ನೋಡೋದಿಲ್ಲ ಗೊತ್ತೇ ಆಗುದಿಲ್ಲ ಯಾಕಂದ್ರೆ ಮದ ನಾ ನಾನು ನಾನಿನ್ ಕಡಿಮೆ ನಾರಿಗಾರು ಇಂತಹ ಬುದ್ಧಿ ಬಂದರೆ ಅಪಾಯವನ್ನು ನೋಡುವುದಿಲ್ಲ ಆದರೆ ನನ್ನ ಅನುಗ್ರಹ ಅದು ಏನು ಅನುಗ್ರಹ ಅಂತ ಹೇಳಿದ್ರೆ ನಾನು ಹೇಳ್ತಾನೆ ತಮ್ಮ ಭ್ರಂಶಯಾನಿ ಸಂಪದ್ಯ ಅವರ ಸಂಪತ್ತನ್ನೆಲ್ಲ ನಾಶ ಮಾಡ್ತೇನೆ ನಾನು ಯಾಕೆ ಎಸ್ ಎಸ ಇಚ್ಛಾ ಅನುಗ್ರಹ ನಾನು ಕೃಪೆ ಮಾಡಬೇಕು ಅಂತ ಹೇಳಿ ನಾನು ಇಚ್ಛಿಸ್ತೀನೋ ಅಂತವರ ಸಂಪತ್ತನ್ನು ನಾಶ ಮಾಡ್ತೇನೆ ಅಂತ ನೋಡಿ ಎಲ್ಲ ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂದರೆ ಕೃಪೆ ನೋಡಿ ನಮ್ಮ ಸಾಮಾಜಿಕ ಉನ್ನತಿ ಅಥವಾ ಪ್ರೇಯಸ್ ಅಂತ ನಾವೇನು ಹೇಳ್ತೇವ್ಯೋ ಅದಕ್ಕೂ ಮತ್ತು ಅವನ ಕೃಪೆಗೂ ನೋಡಿ ಹೇಗಿದೆ ಸಂಬಂಧ ಒಂದು ಹೀಗೆ ಆದರೆ ಒಂದು ಹೀಗೆ ನಾವು ಬಯಸೋದೇನೋ ನಾಳೆ ಬೆಳಗಾದರೂ ಒಂದು ಲಾಟ್ರಿ ಹೊಟ್ಟರೆ ಒಂದು ಕೋಟಿ ಭಗವಂತ ತುಂಬ ದೊಡ್ಡ ಅನುಗ್ರಹ ಎಷ್ಟು ಅನುಗ್ರಹ ಮಾಡಿದೆ ಇದು ನಾವು ನೋಡುವಂತಹ ದೃಷ್ಟಿ ಯಾಕೆ ನಾವು ನೋಡುವಂತಹ ದೃಷ್ಟಿ ಅಂತ ಹೇಳಿದ್ರೆ ನಮ್ಗೆ ಸಂಪತ್ತಿನ ಮೇಲೆ ಕಣ್ಣು ಹೊರತು ಭಗವಂತನ ಮೇಲೆ ಕಣ್ಣಾಗ ಯಾವಾಗ ಸಂಪತ್ತಿನ ಮೇಲೆ ಕಣ್ಣಾಗುತ್ತೋ ಆವಾಗ ನಾವು ಭಗವಂತ ಭಗವಂತ ಹಾಗೂ ಅವನ ಅನುಗ್ರಹವನ್ನು ನಮ್ಮ ಒಂದು ವಾಸನೆ ಏನಿದೆಯೋ ಅದರ ರೀತಿಯಲ್ಲಿ ಇಂಟರ್ಪ್ರಿಟೇಶನ್ ಮಾಡಿಕೊಳ್ಳಿ ಆಗ ಇಂತಹ ಘಟನೆಗಳು ಮೊನ್ನೊನ್ನೆ ಏನ್ ನಡೀತೋ ಅಂತಹ ಘಟನೆಗಳು ಕೂಡ ನಮ್ಮ ಮನಸ್ಸಿಗೆ ಗೋಚರವಾಗಲಿಕ್ಕೆ ಅಂತದ್ರಲ್ಲೂ ಕೃಪೆ ಇದೆ ಅಂತ ನಮ್ಗೆ ಗುಚರವಾಗಲಿದೆ ಯಾಕೆಂದ್ರೆ ನಾವು ನೋಡ್ತಕ್ಕಂಥದ್ದು ಕೇವಲ ಇಷ್ಟು ಮಾತ್ರ ಕುದುರೆಗೆ ಕಡಿವಾಣ ಹಾಕದೆ ಹಾಕಿದ್ರೆ ಅದು ಹೇಗೆ ರಸ್ತೆಯನ್ನು ಮಾತ್ರ ಹಿಂಗೆ ನೋಡ್ತಾ ಆಚೆಕೆ ನೋಡೋದಿಲ್ಲ ಹಾಗೆ ನಮಗೆ ಇಲ್ಲಿ ಕಡಿವಾಣ ಹಾಕಲಾಗಿರುತ್ತೆ ಆಸೆ ಲೋಭ ಕಾಮ ಕ್ರೋಧ ಮೋಹ ಮದ ಮತ್ತರ್ಯ ಇಷ್ಟು ಕಡಿವಾಣಗಳನ್ನು ಹಾಕಿದ್ದಾರೆ ಮನ್ಸಿ ನಾವೇ ಹಾಕೊಂಡಿದ್ದೀವಿ ಹಾಗಿದ್ರೆ ಅದು ಹೇಗೆ ಆಚೆಕೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಸತ್ಸಂಗ ಮಾಡಲೇಬೇಕು ಆಲೋಚನೆ ಮಾಡಬೇಕಾದ್ರೂ ಕೂಡ ಸತ್ಸಂಗ ಮಾಡ ಸತ್ಸಂಗದಿಂದ ಆ ಸಂತರು ಆಲೋಚನೆಗೆ ಹಚ್ಚುತ್ತಾರೆ ಯಾವುದು ಸತ್ಯ ಯಾವುದು ಸತ್ಯ ಅಲ್ಲ ಯಾವುದು ಯಾವ್ಯಾವ ಇರ್ತಕ್ಕಂಥದ್ದು ನಿಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದು ಇಂದು ಕ್ಷಣವೂ ಕೂಡ ನಿಮ್ಮ ಜೊತೆಗೆ ಆ ಶ್ರೀರಾಮಕೃಷ್ಣ ಹೇಳಿಲ್ವಾ ಆ ಸುಂದರವಾದಂತಹ ಕಥೆಯನ್ನು ಅವನು ಒಬ್ಬ ಶಿಷ್ಯ ಮಹಾರಾಜ್ ನಮ್ಮ ಮನೆಯವರು ನನ್ನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ ನಿಮ್ಗೆ ಏನು ಗೊತ್ತು ನಾನು ಯಾಕೆ ನಿಮ್ಮ ಜೊತೆಗೆ ಬಿಟ್ಬಿಟ್ಟು ಬರಲಿ ಮನೆಯನ್ನು ಯಾಕೆ ಬಿಟ್ಬಿಟ್ಟು ಬರಲಿ ಅಂತ ಹೌದಾ ಸರಿ ಹಾಗಿದ್ರೆ ಅವನು ಕೆಲಸ ಮಾಡು ನಾನೊಂದು ನಿನಗೆ ಇದನ್ನು ಕೊಡ್ತೇನೆ ಈ ಗುಳಿಗೆ ಇದನ್ನು ತಿನ್ನು ತಿಂದಾಗ ನೀನು ಸಾಹಿತ್ಯ ಅಂದರೆ ಸತ್ತಂತೆ ಬಿದ್ಯತ್ಯ ಸಾಯುವುದಿಲ್ಲ ನಿನಗೆ ಅಲ್ಲಿ ನಡೆಯುವಂತಹ ಘಟನೆಗಳು ಎಲ್ಲಿಂದ ಕೇಳಿಸ್ತವೆ ಹಾಗೆ ಹೇಳ್ತಾ ಸರಿ ಇವನು ಮನೆಗೆ ಬಂದು ಅವನು ಗುಳಿ ಗುಳಿಗೆ ತಗೊಂಡು ಜೀವಚ್ಛವವಾಗಿ ಬಿದ್ಕೊಳ್ತ ಬದುಕಿದ್ದು ಸಪ್ತಂತೆ ಎಲ್ಲ ಮನೆಯವರೆಲ್ಲ ಓ ಏನಾಯ್ತು ಹಾಗೆ ಹೇಗೆ ಅಂತೆಲ್ಲ ಒಬ್ರಿಗೊಬ್ರು ತುಂಬಾ ಶೋಕದಿಂದ ಮಾತನಾಡ್ಕೊಳ್ಳೋನೋ ಇವನ ಗುಣಗಾನ ಹೇಳೋರೇನು ನನ್ನ ತೆಗಳೋರೇನು ಎಲ್ರೂ ಆಗೋದ ಇವೊಂದೆಲ್ಲ ಗೊತ್ತಾಗುತ್ತೆ ಬಂಡವಾಳ ಸರಿ ಇನ್ನೇನು ಅವನ ಇದನ್ನ ಆ ಕಡೆ ತಗೊಂಡು ಹೋಗ್ಬೇಕಾಗಿರುತ್ತೆ ಅವನು ಅಂತ್ಯ ಸಂಸ್ಕಾರ ಮಾಡಬೇಕಂತ ಅವನ ಹೇಗೆ ಬಿದ್ದಿರ್ತಾನೆ ಅಂತ ಹೇಳಿದ್ರೆ ಕೈ ಕಾಲೆಲ್ಲ ಮುಳುಸ್ಕೊಂಡು ಶ್ರೀರಾಮಕೃಷ್ಣ ಸುಂದರವಾಗಿ ಹೇಳ್ತಾರೆ ಆ ಅವನು ಎಲ್ಲಿ ಕೋಣೆಯಲ್ಲಿ ಆ ಕೋಣೆಯ ಭಾಗದಿಂದ ಆ ದೇಹ ಹೊರಗಡೆ ಹೋಗುದಿಲ್ಲ ಅಷ್ಟು ತೀರ್ಚ್ಕೊಂಡಿರುತ್ತ ದೇಹ ಸರಿ ಏನು ಮಾಡೋದು ಎಷ್ಟು ಮಾಡಿದ್ರೂ ಅದು ಆ ಶರೀರ ಅನ್ನೋದು ಆಚೆ ಎಷ್ಟು ಮುದುಟ್ ಕೊಡ್ತಾ ಇಲ್ಲ ಬಾಗಿಲಿಂದ ಆಚೆಗಡೆ ಹೋಗ್ತಾ ಇಲ್ಲ ಏನು ಮಾಡೋದು ಸರಿ ಈ ಬಾಗಿಲ್ದೇ ಹೊಡೆದು ಬಿಡೋಣ ಅಂತ ಹೇಳಿ ಒಬ್ರು ಸಲೇ ಮಾಡ್ತಾರೆ ಆಗ ಅವ ಅಯ್ಯೋ ಇವರು ಹೋಗಿದ್ದಂತೂ ಹೋಗಾಯಿತು ಇನ್ನೇನು ಮಾಡೋಕ್ಕಾಗತ್ತೆ ನಾನು ಇನ್ನಿವರು ವಾಪಸ್ ಅಂತೂ ತಿರುಗಿ ಬರೋದಿಲ್ಲ ಈ ಮನೆ ಇದನ್ನ ಯಾಕೆ ಹೊಡಿತೀರ ದಾರ ಯಾಕೆ ಹೊಡಿತೀರಾ ಇವರು ಕೈ ಕಾಲ್ನೇ ಕರ್ದ್ಬಿಡಿ ಹೇಗಿದ್ರು ಹೋಗೋರು ಹೋಗ್ತಾರೆ ಏನು ಮಾಡೋಕ್ಕಾಗತ್ತೆ ಅಂಥೇಳಿ ಕೈ ಕಾಲು ಕಡಿಲಿಕ್ಕೆ ತೊಡಗಿದಾಗ ಅಷ್ಟೊತ್ತಿಗೆ ಗುರುಗಳು ಬಂದು ರಕ್ಷಿಸಿ ಇವನಿಗೆ ಆ ಇನ್ನೊಂದು ಮಾತ್ರೆ ಕೊಟ್ಟು ಇವನು ಪುನಃ ಪ್ರಜ್ಞೆ ಬರುವಂತೆ ಮಾಡಿ ಇವನು ಆ ಮನೆಯವರಿಗೆ ಬಯ್ದು ಹಾ ನಾನು ತಿಳ್ಕೊಂಡಿದ್ದೆ ನೀನೇ ನನ್ನ ಅತ್ಯಂತ ಪ್ರೀತಿಸ್ತಾ ಇದೆಯಾ ಅಂತ ಈಗ ನನಗೆ ಗೊತ್ತಾಯಿತು ನಿನಗೆ ನನಗಿಂತ ನನ್ನ ಮನೆ ಭಾಗದ ಮೇಲೇನೆ ಪ್ರೀತಿ ಜಾಸ್ತಿ ಅಂತ ಅಂತ ಹೇಳ್ಬಿಟ್ಟು ಬನ್ನಿ ಗುರುಗಳೇ ಹೋಗೋಣ ಈ ಪ್ರಪಂಚದಲ್ಲಿ ಏನಿದೆ ಅಂತ ಹೇಳಿ ಗುರುಗಳಿಗೆ ಹಿಂದೆ ಹೊರಟೋಗ್ತಾನೆ ಅಂತ ಸುಂದರವಾಗಿ ಹೇಳ್ತಾರೆ ಅದರಲ್ಲಿ ತೋರಿಸ್ತಾರೆ ಆ ಗುರುವಾದವನು ಆ ಶಿಷ್ಯನಿಗೆ ತೋರಿಸ್ಕೊಟ್ಟ ಅದು ನೋಡೋದು ಸತ್ಯವಾದ್ದೇನಿದೆ ಎಲ್ಲ ಹೀಗೇನೆ ಎಲ್ಲ ಸಂಬಂಧದಲ್ಲೂ ಇದೆ ಯಾವ ಸಂಬಂಧವು ಭಗವಂತನಿಗೆ ಅಂಟುಕೊಂಡು ಅವನಿಂದ ಬಂದಿರ್ತದೋ ಅದು ಹತ್ಯ ನೋಡಿ ಮಾತು ಯಾವ ಸಂಬಂಧವು ಅವನನ್ನು ಬದಿಗೆ ತಳ್ಳಿ ಬಂದಿರ್ತದೋ ಅದು ಹೆಚ್ಚು ಕಾಲ ನಿಲ್ಲಲಾರದು ಬೇಕಿದ್ರೆ ಟೆಸ್ಟ್ ಮಾಡಿ ನೋಡಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಟೆಸ್ಟ್ ಏನ್ ಯಾವ ಸಂಬಂಧವು ಭಗವಂತನಿಂದ ಬಂದಿರುತ್ತದೋ ಇವನು ಭಗವಂತನ ಭಕ್ತ ನಾನು ಇವನ ಜೊತೆಗೆ ಬೆರಿಬೇಕು ಅನ್ನುವಂತಹ ಯಾವುದೊಂದು ಮನೋಭಾವದಿಂದ ಬಂದಿರ್ತದೋ ಅದು ಹೆಚ್ಚು ಕಾಲ ಸ್ಥಾಯಿಯಾಗಿ ಇರ್ತಕ್ಕಂಥದ್ದು ಯಾವುದು ಭಗವಂತನನ್ನ ಸಂಬಂಧಕ್ಕೆ ತೆಗೆದುಕೊಳ್ಳದೆ ಹಾಗೆ ನೇರವಾಗಿ ಬಂದಿರ್ತದೋ ಅದು ಯಾವತ್ತಾದರೂ ಒಂದಿವಸ ವಿರಸಕ್ಕೆ ಕಾರಣವಾಗಿಯೇ ಆಗ್ತದೆ ಸಂಶಯವೇ ಇಲ್ಲ ಹೀಗಾಗಿ ಆ ಸತ್ಸಂಗ ಅನ್ನೋದು ನಮ್ಗೆ ಹೇಗೆ ವಿವೇಕವನ್ನು ತೋರಿಸ್ಕೊಡ್ತದೆ ಸತ್ಸಂಗ ಈಗ ಹೇಗೆ ಪ್ರಥಮವಾಗಿ ವೈದ್ಯ ವೃತ್ತಿಗೆ ಹೋಗುವಂತಹ ಯಾವನೇ ಆಗಲಿ ಇಂಟರ್ನ್ಶಿಪ್ ಅಂತ ಮಾಡ್ಬೇಕು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅವನು ಎಕ್ಸ್ಪರ್ಟ್ ವೈದ್ಯರು ಯಾರು ಇರ್ತಾರೋ ಡಾಕ್ಟ್ರು ಅವ್ರ ಜೊತೆಗೆ ಹೋಗ್ಬೇಕವನು ಆಗ ಅವರು ಶ್ರೀರಾಮಕೃಷ್ಣ ಹೇಳುವ ಮಾತು ಅವರು ಆಯುರ್ವೇದ ಡಾಕ್ಟರ್ ಹೇಳ್ತಾರ ಈ ಅಲೋಪತಿ ಡಾಕ್ಟರ್ ಹೇಳೋದಿಲ್ಲ ಆ ಡಾಕ್ಟ್ರು ತೋರಿಸ್ಕೊಡ್ತಾ ಅಂತ ಯಾವ್ದು ಕಬ್ ನಾಡಿ ಯಾವುದು ಪಿತ್ತದ ನಾಡಿ ನೀನು ಎಲ್ಲಿ ಒತ್ತಬೇಕು ಹೇಗೆ ತಿಳ್ಕೊಳ್ಬೇಕು ಇವನ ಆರೋಗ್ಯ ಹೇಗಿದೆ ಅಂತ ಹೇಗೆ ಅದನ್ನು ಸರಿಯಾಗಿ ನಿಶ್ಚಯ ಮಾಡಬೇಕು ಅನ್ನೋ ಇವನು ಎಕ್ಸ್ಪರ್ಟ್ ಡಾಕ್ಟರ್ ಆದಿಕೊಡ್ತಾನೆ ಇವನಿಗೆ ಏನು ಗೊತ್ತಿರಲ್ಲ ಎಲ್ಲ ನಾಡಿಗಳು ಒಂದೇ ಇವನಿಗೆ ಏನು ಗೊತ್ತಾಗುತ್ತೆ ಹಾಗೆಯೇ ಈ ಸಂಸಾರದಲ್ಲಿ ಎರಡೂ ಸೇರ್ಕೊಂಡ್ಬಿಟ್ಟಿದ್ರು ಸತ್ಯ ಅಸತ್ಯ ನಿತ್ಯ ಅನಿತ್ಯ ದುಃಖ ಸುಖ ಎರಡೂ ಸೇರ್ಕೊಂಡಿದೆ ಗೊತ್ತಾಗಲ್ಲ ನಾವು ಕೇಳ್ಕೊಂಡಿದ್ದೀವೋ ನಾವು ತುಂಬ ಜಾಣರು ಸುಖವನ್ನು ಮಾತ್ರ ತಗೊಂಡು ದುಃಖವನ್ನು ಬಿಡ್ತಾ ಇದ್ದೀವಿ ಅಂತ ಆದ್ರೆ ನನ್ ಗೊತ್ತಿಲ್ಲ ಅದು ಒದೇ ಬಿಡ್ತಾ ಇದೆ ಅಂತ ಸುಖದ ಮುಖುವಾಡವನ್ನೇ ಹಾಕೊಂಡು ದುಃಖ ಬಂದು ಒಂದು ಒದ್ದು ಬಿಟ್ಟು ಹೋಗ್ತಾ ಇರ್ತದೆ ಯಾವಾಗ ನಮ್ಗೆ ಗೊತ್ತಾಗಲ್ಲ ಆದ್ರೆ ಅದರ ನಿಜವಾದ ಬಣ್ಣ ಬಯಲು ಮಾಡುವುದು ಹೇಗೆ ಅಂದ್ರೆ ವಿವೇಕ ಬೇಕಾಗುತ್ತೆ ಆ ವಿವೇಕವನ್ನು ಕೊಡುವರು ಯಾರು ಅಂದ್ರೆ ಈ ಸರ್ತಂಗ ಮಹತ್ಸೇವ ಈ ಸಾಧು ಸಾಧು ಸಂತರ ಸಂಘ ಅಥವಾ ಭಗವದ್ಭಕ್ತರ ಸಂಘ ಮಾಡುವುದರಿಂದ ಅವರು ತಿಳಿಸ್ಕೊಡ್ತಾರೆ ಏನೇನಿದೆ ಹೇಗೆ ತಿಳ್ಕೊಳ್ಬೇಕು ಇತ್ಯಾದಿ ಇದರಿಂದ ಅವನೇನ್ ಮಾಡಬೇಕು ಅವರ ಸೇವೆಯನ್ನು ಮಾಡ್ತಾ ಸಂಸಾರವನ್ನ ಹೇಗೆ ಆ ಸಂಸಾರದಲ್ಲಿ ಹೇಗಿರಬೇಕು ಅಂದ್ರೆ ಭಗವಂತನಲ್ಲಿ ಭಕ್ತಿ ಉಂಟಾಗುವಂತೆ ಅದನ್ನೇ ಈ ಭಗವಂತ ಹೇಳ್ತಾನೆ ಅವನ ಕೃಪೆಯ ಇನ್ನೊಂದು ಮುಖ ನಾವು ನೋಡ್ತೇವೆ ಯತ್ಯಹಂ ಅನುಗೃಾಮಿ ಹರಿಷ್ಯೇ ತನ ಶನೈಹಿ ಭಾಗವ ಭಾಗವತದಲ್ಲಿ ಬರ್ತಕ್ಕಂಥದ್ದು ಹತ್ತನೇ ಅಧ್ಯಾಯದಲ್ಲಿ ಹತ್ತನೇ ಇರ್ತಕ್ಕಂಥದ್ದು ಬರುತ್ತೆ ಯಾರನ್ನ ನಾನು ಯಾರ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತೇನೆಯೋ ನಿಧಾನವಾಗಿ ಅವರ ಸಂಪತ್ತನ್ನು ನಾನು ನಾಶ ಮಾಡ್ತೇನೆ ಒಂದೇದಾಗಿ ಅಷ್ಟಕ್ಕೆ ಅಲ್ಲ ತೋ ಅಧನಂತ್ಯಜಂತಿ ಅತ್ಯ ಸ್ವಜನಾಹ ದುಃಖ ದುಃಖ ನಮ್ ಮೊದಲೇ ದುಃಖದಲ್ಲಿ ಇರ್ತಾನ ಅಯ್ಯೋ ನನ್ನೆಲ್ಲ ಹೋಯ್ತದಪ್ಪ ಅಂತ ಆಗೇನು ಮಾಡ್ತೀನಿ ಅಂದರೆ ನಾನು ಅವ್ರ ಒಬ್ಬೊಬ್ಬರೇ ಸಂಬಂಧಿಕರು ಬಿಟ್ಟು ಹೋಗ್ಬೇಕು ನೋಡಿ ಎಂಥ ಟಾರ್ಚರ್ ನೋಡಿ ಭಕ್ತರಿಗೆ ಆದ್ರಿಂದ ಭಕ್ತಿಯೋಗ ಬರೋಕ್ಕಿಂತ ಮುಂಚೆ ಅಥವಾ ಆಧ್ಯಾತ್ಮಿಕ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ಈ ಆಲೋಚನೆ ಮಾಡ್ಕೊಂಡು ಬನ್ನಿ ಬೇಕೋ ಬೇಡೋ ಹೇಳ್ಬಿಟ್ಟಿದ ನೀವು ತತೋ ಆ ನಿರ್ಧನ ಆದಂತಹ ಹಣ ನಿಲ್ದಿರಂತಹ ಅವನನ್ನ ಎಲ್ಲವನ ಬಂಧುಗಳು ಬಿಟ್ಟು ಹೋಗ್ತಾರೆ ಹೋಗ್ಬೇಡ ಯಾಕೆಂದ್ರೆ ಬಂಧುಗಳು ಇರುವುದು ಏಕೆ ಬಂದು ಬಂದು ತಿಂದು ಹೋಗುವುದು ತಲೆ ಆದರೂ ಆಗ್ಬೋದು ಧನ ಆದರೂ ಆಗಬಹುದು ಅಷ್ಟೇ ನಿಜವಾಗಿಯೂ ನಿಮ್ಗೆ ಅವರ ಒಂದು ಯೋಗ್ಯತೆ ಗೊತ್ತಾಗುವಂಥದ್ದು ನೀವು ಕಷ್ಟದಲ್ಲಿದ್ದಾಗ ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿದ್ದಾಗ ಗೊತ್ತಾಗುತ್ತೆ ಯಾರು ಬಂಧುಗಳು ಯಾರು ಹಿತ ಹಿತೈಷಿಗಳು ಯಾರು ಶತ್ರುಗಳು ಅಂತ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗುದಿಲ್ಲ ಯಾಕಂದ್ರೆ ಅವ್ರ ಕಣ್ಣು ಬೇರೆ ಕಡೆ ಎಲ್ಲೂ ಇರುತ್ತೆ ಹಾಗೆ ನಂತರ ಏನ್ಮಾಡ್ತೀನಿ ಅವ್ರನ್ನ ಅತ್ಯಂತ ದುಃಖಕ್ಕೆ ಒಳಪಡ್ತೇನೆ ಒಂದು ಹಣ ಹೋಗಿ ಇನ್ನೊಂದು ಬಂಧುಗಳು ಬಿಟ್ಟು ಹೋಗ್ತವೆ ದುಃಖ ದುಃಖಿನ ಎರಡೂ ರೀತಿಯಲ್ಲಿ ಅವನಿಗೆ ದುಃಖ ಆಗುತ್ತೆ ತುಂಬಾ ಅವನಿಗೆ ಡಿಜೆಕ್ಷನ್ ಅವನಿಗೆ ನಿರಾಸೆ ಆಗುತ್ತೆ ಅಂತಹ ಹತಾಶಿಗೆ ತಳ್ಳಿ ಅವನನ್ನ ಸ ಯದಾ ವಿಧತೋ ಉದ್ಯೋಗ ಅವನೇನ್ಮಾಡ್ತಾನೆ ಯೋ ಹೋಗಿದ್ದು ಹೋಯ್ತು ಇನ್ನೊಂದ್ಸಲಕ್ಕೆ ಸಂಪಾದನೆ ಮಾಡ ಅಂತ ಏನ್ಮಾಡ್ತಾನೆ ಪುನಃ ಹಣ ಸಂಪಾದನೆ ಮಾಡ್ಲಿಕ್ಕೆ ತೊಡಗ್ತಾನ ನೋಡಿ ಹೇಗೆ ಅವನು ಸೈಕಾಲಜಿ ಕೃಷ್ಣ ಹಿಡಿದು ಅವನು ಆದರೂ ಭಗವಂತನ ಮುಂದಕ್ಕೆ ಹೋಗಲ್ಲ ಅಯ್ಯೋ ಅಂತ ಮೊನ್ನೆ ಸಂದ ಸ್ಥಳಕ್ಕೆ ಹೋಗಲ್ಲ ಏನ್ಮಾಡ್ತಾನೆ ತಿರ್ಗ ಬಂಧುಗಳು ನಮ್ಮ ಹತ್ರ ಬರಬೇಕಾದ್ರೆ ಹಣ ಬರಬೇಕು ಹೀಗಾಗಿ ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಹಣ ಸಂಪಾದನೆಗೆ ಹೋಗ್ತಾನೆ ಆದರೆ ಅದು ಅವನಿಗೆ ಕೈಗೂಡುವುದಿಲ್ಲ ಅದೂ ಕೈಗೂಡುದಿಲ್ಲ ಎಲ್ಲರಲ್ಲೂ ಫೇಲ್ಯೂರ್ ಆಗಿದೆ ವಿಧಸ ಉದ್ಯೋಗ ವಿಧಸ ಅಂದ್ರೆ ವ್ಯರ್ಥ ವ್ಯರ್ಥವಾದಂತಹ ಪ್ರಯತ್ನವನ್ನು ಅವನು ಮಾಡ್ತಾನೆ ನಿರ್ವಿಣ್ಣ ಯನೇಹ ಯನದ ಆಸೆಯಿಂದ ಅತ್ಯಂತ ವ್ಯಾಕೃತನಾಗಿ ಕಂಪಾನಿಯೂ ಮಾಡಲಿಕ್ಕಾಗದೆ ಎಲ್ಲವನ್ನೂ ಕಳೆದುಕೊಂಡು ತೀವ್ರವಾದಂತಹ ನಶಾ ಸ್ಥಿತಿಗೆ ಹೋಗ್ತಾನೆ ಡಿಪ್ರೆಷನ್ ಈಗಿರೋದೇನು ಎರಡೇ ಒಂದು ಅವನು ಆತ್ಮಹತ್ಯೆ ಮಾಡ್ಕೋಬೇಕು ಹೌದು ಇಲ್ವೋ ತಕ್ಷಣ ಅವ್ನು ಎನ್ಸೈಟ್ಮೆಂಟ್ ಆಗುತ್ತೆ ಇದೆರಡೇ ನಾವು ನೋಡೋದು ಅಥವಾ ಇನ್ನೊಂದಿದೆ ಮಾರ್ಗ ಮೂರನೇ ತೃತೀಯ ಪಂತ ಅಂದ್ರೆ ಹುಚ್ಚಿಡಿಬೇಕು ಈ ಮೂರರಲ್ಲೂ ಒಂದು ಆಗಲೇಬೇಕು ಅಂತಹ ಡಿಪ್ರೆಷನ್ ಒಂಥ ಒಂದೋ ಹುಚ್ಚಿಡಿಬೇಕು ಎಲ್ಲ ಹೋಯ್ತಲ್ಲ ಅಂತ ಅಷ್ಟ ಇದು ಬಿತ್ತಲ್ಲ ಮಾರ್ಕೆಟ್ ಬಿದ್ದಾಗ ಅಥವಾ ಅವನು ಎಂಟಿ ಮಕ್ಕಳೊಂದಿಗೆ ಜಿಗದಲ್ಲ ಅವನು ಬೆಂಗಳೂರು ಇದರಿಂದ ಎಷ್ಟನೇ ಮಹಡಿಯಿಂದ ಹತ್ತನೇ ಮಹಡಿಯಿಂದ ಅಷ್ಟು ಹಣ ಇದ್ದರೂ ಕೂಡ ಅಲ್ಲಿಂದ ಜಿಗದಲ್ಲ ಹಾಗೆ ದಿಗಿಬೇಕಾಗುತ್ತೆ ಅವನು ಇಲ್ವೋ ತಕ್ಷಣ ಅವನಿಗೆ ಇದಾಗುತ್ತೆ ಎಂದೈಟನ್ನ ಕಾಣ ನಾವು ಈ ಇದರಲ್ಲಿ ನೋಡ್ಬೋದು ಕೆಲವು ಕೆಲವು ಒಂದು ಕೇಸಸ್ಸಲ್ಲಿ ಆ ರೀತಿ ಆಗುತ್ತೆ ಉದಾಹರಣೆಗೆ ಈಗ ಮಾಡ್ರನ್ ಗುರು ಇದ್ದಾರ ಎಕಾಟೋಲೆ ಅಂತ ಯಕಾಟೋಲೆಗೆ ಹಾಗೆ ಆಗಿದೆ ಅವರು ಅತ್ಯಂತ ಒಂದು ಡಿಪ್ರೆಷನ್ಗೆ ಹೋದರು ಯಾವುದೋ ಒಂದು ಜೀವನದ ಯಾವುದೋ ಒಂದು ಸನ್ನಿವೇಶದಲ್ಲಿ ಅತ್ಯಂತ ಡಿಪ್ರೆಷನ್ಗೆ ಹೋದ್ರು ಆಗ ಅವ್ರಿಗೆ ಇದ್ದಿದ್ದು ಎರಡೇ ಎರಡು ಒಂದೋ ನನ್ನ ಕಾಯಿಲೆ ಬೇಕು ಅಂತ ಅಂತಹ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಅದು ಆ ಒಳಗಡೆ ಅಜ್ಞಾನ ಓದಿದೆ ಅದಾಗೋಗಿದೆ ಇದೇನು ಅಂತ ಹೇಳಿದ್ರೆ ಡಿಪ್ರೆಷನ್ ಅನ್ನೋದು ಕೃಪೆ ಕೃಪೆ ಆದ್ರೆ ಇದನ್ನ ನಾನು ಹೇಳಕ್ ಹೋದ್ರೆ ಸೈಕಾಟ್ರಿಸ್ಟ ನಂಬೋದಿಲ್ಲ ಸಾಮಾನ್ಯ ಜನ ಅಂತೂ ಹುಚ್ಚ ಅಂತೆ ಅಂತ ಇದನ್ನ ಕೃಪೆ ಅಂತ ಯಾರಾದ್ರು ಹೇಳ್ತಾರ ಆದ್ರೆ ಅವನಿಗೆ ಬೇಕಾಗಿರೋದೇನೋ ಅದನ್ಯಾ ಚಿಂತೆಯಂತೂ ಅದನ್ನು ಮಾಡಿಸ್ತಾ ಇದ್ದವನು ನ ಅನ್ಯಚಿಂತ ಯಾವಾಗ ಅನ್ಯಚಿಂತೆ ಮನಸ್ಸಿಗಿರ್ತದೋ ಆಗ ಅವನ್ ಬರೋದಿಲ್ಲ ಯಾವಾಗ ಎಲ್ಲ ಚಿಂತೆಯನ್ನು ಬಿಟ್ಟು ಅವನ ಚಿಂತೆ ಮಾತ್ರ ಮನಸ್ಸಿಗೆ ಬರ್ತದೋ ಆವಾಗ ಮಾತ್ರ ಅವನ್ ಬರೋದು ಅವನು ಅತ್ಯಂತ ಜಲಸ್ಪರ್ಶನ ಭಗವಂತನೂನು ಅತ್ಯಂತ ಮಾತ್ಸರ್ಯ ಭರಿತ ವ್ಯಕ್ತಿ ಇರಬೇಕು ಯಾಕಂದ್ರೆ ನೀವು ಪ್ರಪಂಚವನ್ನು ಇಟ್ಕೋತೀರಿ ನಿನ್ನೂ ಇಟ್ಕೋತೀನಿ ಕಣ ಅಂದ್ರೆ ಏನು ಬರೋಲ್ಲ ಪ್ರಪಂಚ ಬೇಡ ನೀನು ಒಬ್ಬನೇ ನೀನು ಬೇಕು ಅಂದರೆ ಓಡ್ ಬರ್ತಾನೆ ಅಂತ ಮನುಷ್ಯ ಹಾಗೆ ಮಾಡಿಸ್ತಾನ ಮತ್ಪರೈಹಿ ಕೃತ ಮೈತ್ರ ಕೃತ ಮೈತ್ರ ಕರಿಶ್ಯೇ ಮದನು ಗ್ರಹ ಇಷ್ಟೆಲ್ಲ ಆಗತ್ತಲ್ಲ ಅವಾಗೇನಾಗುತ್ತೆ ಅವ್ರಿಗೊಂದು ದ್ವಾರ ತೆಗೀತು ಸರಿ ಅಂತ ಹೇಳಿ ತತ್ ಬರ್ತಾರೆ ಈ ರೀತಿ ಮತ್ ಮತ್ಪರೈಹಿ ಯಾರು ನನ್ನಲ್ಲೇ ಮನಸ್ಸನ್ನು ಇಟ್ಟಿದ್ದಾರೆ ನನ್ನ ಪರರು ಅಂದ್ರೆ ನನ್ನ ಭಕ್ತರು ಅಂತ ಭಗವದ್ ಸಂತರು ಅಂತ ಅವರ ಸಂಗವನ್ನ ಅವ್ರಿಗೆ ಕೊಡ್ತೇನೆ ಅವನು ಅಂಥವರ ಸಂಘವನ್ನು ಇವನಿಗೆ ಕೊಡ್ತೇನೆ ಹೀಗೆ ಕೊಟ್ಟಾಗ ಏನಾಗುತ್ತೆ ಕರಿಷ್ಕೆ ಮದನುಗ್ರಹ ಹೀಗೆ ಮಾಡಿ ನನ್ನ ಅನುಗ್ರಹವನ್ನು ಅವ್ರ ಮೇಲೆ ಮಾಡ್ತೇನೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹಾಳು ಮಾಡೋದು ಅಂತ ಮನುಷ್ಯ ಅದು ಭಗವಂತನ ಒಂದು ಟ್ಯಾಕ್ಟಿಕ್ ಭಕ್ತನಿಗೆ ಪರೀಕ್ಷೆ ಮಾಡ್ತಕ್ಕಂತಹ ಟ್ಯಾಕ್ಟಿಕ್ ಪುರಂದ್ರದಾಸರ ಜೀವನದಲ್ಲಿ ನಾವು ನೋಡ್ತಾ ಅವರು ತಮ್ಮಲ್ಲಿರುವಂತಹ ಒಂಬತ್ತು ಕೋಟಿ ಆ ಒಂದು ಸಂಪತ್ತನ್ನು ಕೂಡ ಸುರಿದು ಬಂದಾಗ ಎಷ್ಟು ಕಷ್ಟವನ್ನು ಅವರು ಅನುಭವಿಸಬೇಕಾಯಿತು ಅವರಿಗೆ ಒಮ್ಮೆಯ ಸಾಕ್ಷಾತ್ಕಾರವನ್ನು ಭಗವಂತ ಕೊಡಲಿಲ್ಲ ಆಟ ಆಟ ಆಡ್ತಾ ಅಪವಾದವನ್ನು ಕಾಟ ಕೊಟ್ಟ ಸರಿಯಾಗಿ ಅವನ ಹಣ್ಣು ಮಾಡ ನಂತರ ಆ ಹಣ್ಣನ್ನು ತುಂಬ ಚೆನ್ನಾಗಿದೆ ಅಂತ ತಂದೊಡೋ ಕಿಲ್ಲ ಹಾಗೆ ಅವನು ಆ ಕೃಪೆಯನ್ನು ಮಾಡ್ತಾನೆ ಅದು ಆ ಭಗವಂತನ ಕೃಪೆಯ ವೈಶಿಷ್ಟ್ಯ ಅದೊಂದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಮುಖ್ಯತಸ್ಥು ಮಹತ್ಕೃತ ಭಗವತ್ಕೃತ ಎರಡಿದೆ ಮಹತ್ಕೃತ ಮತ್ತು ಭಗವತ್ಕೃತ ಭಗವಂತ ಅವತಾರ ಮಾಡುವುದು ಯಾರಿಗೆ ಇದೊಂದು ಪ್ರಶ್ನೆ ಭಗವಂತ ಅವತಾರ ಮಾಡುವುದು ಎಲ್ಲರಿಗೂ ಅಲ್ಲ ನೋಡಿ ಶಾಕಿಂಗ್ ಉತ್ತರ ಭಗವಂತ ಅವತರಿಸುವುದು ಎಲ್ಲರಿಗೂ ಅಲ್ಲ ಭಗವಂತ ಅವತರಿಸುವುದು ಅವರ ಭಕ್ತರಿಗೆ ಮಾತ್ರ ಅವನ ಭಕ್ತರಿದ್ದಾರೆ ಅಂದರೆ ಮಾತ್ರ ಈ ಜಗತ್ತಿಗೆ ಬರ್ತಾನೆ ಹೊರತು ಅವನ ಇಲ್ಲದೆ ಹೋದ್ರೆ ಶರೀರ ಗ್ರಹಣ ಮಾಡುವುದಿಲ್ಲ ಬೇರೆ ಎಲ್ಲ ಕೆಲಸವನ್ನು ತನ್ನ ಮಾಯಾಶಕ್ತಿಯಿಂದಲೇ ಮಾಡಿಕೊಡ್ತಾನೆ ಬೇರೆ ಏನಾಗಬೇಕಾಗಿದೆ ತನ್ನ ಭಕ್ತರಿಗೆ ಮಾತ್ರ ಎರಡು ಎರಡು ಸಂದರ್ಭದಲ್ಲಿ ಭಗವಂತ ಅವತರಿಸ್ತಾನೆ ಒಂದು ಆ ಮನುಷ್ಯ ಎಷ್ಟು ನೀಚನಾಗಿರಬೇಕು ಅಂತ ಹೇಳಿದ್ರೆ ಅವನು ಆ ನೀಚತನವನ್ನು ಹತೋಟಿಗೆ ತರಲಿಕ್ಕೆ ಭಗವಂತ ಮಾತ್ರ ಬರಬೇಕಾಗುತ್ತೆ ನಾವು ಯಾರೂ ನೋಡಲಿಲ್ಲ ಕೇವಲ ಪುರಾಣದಲ್ಲಿ ಮಾತ್ರ ಅದನ್ನು ನೋಡಲಿಕ್ಕೆ ಅಂತ ನೀಚರ ನಿಮ್ಮ ಹಿಟ್ಲರು ಅಲ್ಲ ಸಾಲಿನೂ ಆ ಒಂದು ಇದಕ್ಕೆ ಹೋಗಕ್ ಸಾಧ್ಯವಿಲ್ಲ ಆ ಒಂದು ಲೆವೆಲ್ ಹೋಗಕ್ ಸಾಧ್ಯವಿಲ್ಲ ಹಿರಣ್ಯ ಕುಂಭಕರಣ ರಾವಣ ಅವರು ಬಂದಾಗ ಮಾತ್ರ ಬರಬೇಕಾಗಿ ಯಾಕೆ ಅಂತ ಹೇಳಿದ್ರೆ ಅತ್ಯಂತ ನೀಚ ನೀಚನಾಗಲಿಕ್ಕೂ ಕೂಡ ಮಹಾ ಸಾಮರ್ಥ್ಯ ಬೇಕಾಗುತ್ತೆ ಆ ಸಾಮರ್ಥ್ಯ ಎಲ್ಲರಲ್ಲೂ ಬರುವುದಿಲ್ಲ ಸಾಮರ್ಥ್ಯ ಒಂದೇ ಅದರ ವಿನಿಯೋಗ ಬೇರೆ ಕಡೆ ರಾವಣನನ್ನು ಯಾವ ಸಾಮರ್ಥ್ಯವಿತ್ತೋ ರಾಮನಂದು ಅದೇ ಸಾಮರ್ಥ್ಯವಿತ್ತು ನೋಡಿ ಇನ್ನೊಂದು ಆದರೆ ರಾಮನ ಸಾಮರ್ಥ್ಯವು ಲೋಕ ಹಿತಕ್ಕಾಗಿ ಆಯಿತು ರಾವಣನ ಸಾಮರ್ಥ್ಯವು ಲೋಕನಾಶಕ್ಕಾಗಿ ಆಯಿತು ಶಕ್ತಿ ಒಂದೇ ಶಕ್ತಿಯಲ್ಲಿ ಭೇದ ಇಲ್ಲ ಲೈಟ್ ಅದೊಂದೇ ಕರೆಂಟ್ ಒಂದೇ ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸಬಹುದು ಅದನ್ನ ಡಿಸ್ಕೋ ಕ್ಲಬ್ಗೋಸ್ಕರ ಅದು ಉಪಯೋಗಿಸ್ಕೋಬೋದು ಅಥವಾ ದೇವಸ್ಥಾನದ ದೀಪ ಬೆಳಗೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು ಉಪಯೋಗ ಇರ್ತಕ್ಕಂಥದ್ದು ಆ ಮನುಷ್ಯನ ಗುಣದಲ್ಲಿ ಆ ಒಂದು ವಸ್ತುವಿನಲ್ಲ ಹಾಗೆ ಈ ಶಕ್ತಿ ಅಂತಕ್ಕಂಥದ್ದು ಅದು ಎರಡರಲ್ಲೂ ಸಮಾನ ಸೂರ್ಯನನ್ನು ಇಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ ಈ ಭಗವಂತ ಬರ್ತಕ್ಕಂಥದ್ದು ಭಕ್ತರಿಗೊಂದು ಈ ಭಕ್ತರ ಅವರಲ್ಲಿ ಇರ್ತಕ್ಕಂತಹ ಭಕ್ತಿಯನ್ನು ಅವನು ಸವಿಲಿಕ್ಕೆ ಅವನು ಬರ್ತಾನೆ ಭಗವಂತನಲ್ಲಿ ಭಕ್ತರಲ್ಲಿ ಇರ್ತಕ್ಕಂತಹ ಯಾವ ಭಕ್ತಿ ಇದೆಯೋ ಅದನ್ನು ಸವಿಲಿಕ್ಕೆ ಭಗವಂತ ಮನುಷ್ಯ ದೇಹವನ್ನು ಮಾಡಿಕೊಂಡು ಅವನು ಈ ಭಕ್ತರಲ್ಲಿ ಇರ್ತಕ್ಕಂತಹ ಈ ಕೃಪೆ ಇದೆಯಲ್ಲ ಅದರಿಂದ ಬೇರೆಯವರೆಲ್ಲ ಉದಾರಾಗಿತ್ತು ಇದನ್ನು ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ಅತ್ಯಂತ ಸೊಗಸಾಗಿ ನೋಡ್ತೇವೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಒಂದು ಒಂದು ನಮೂನೆ ಸ್ಪೀಚಿಸ್ ಅದೇನಪ್ಪ ಅಂತ ಹೇಳಿದ್ರೆ ಹಾಜರಾ ಮಹಾಶಯ ಈ ಹಾಜರಾ ಮಹಾಶಯನು ಶ್ರೀರಾಮಕೃಷ್ಣ ಜೀವನವನ್ನು ಯಾರು ಅಧ್ಯಯನ ಮಾಡಿದ್ದಾರೋ ಅವರಿಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಈ ಹಾಜರ ಅವನ ಸ್ವಭಾವ ಅಂತ ಅವನೊಂಥರ ನಕ್ಷತ್ರಿಕ ಇದ್ದ ಹಾಗೆ ಅವನು ಶ್ರೀರಾಮಕೃಷ್ಣನಿಗೆ ಎಷ್ಟು ಕಾಟವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನು ಶ್ರೀರಾಮಕೃಷ್ಣರೇ ಕೊನೆಗೆ ಹೇಳಬೇಕಾಯ್ತು ಓಡಿ ಹೋಗಿ ಕಾಳಿದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಯ್ತು ಅಮ್ಮ ಈ ಹಾಜರ ಅನ್ನೋ ಒಬ್ಬ ಪಾಖಂಡಿ ಆಗಿದ್ರೆ ಅವನೊಬ್ಬ ದುಜ್ಜ ಆಗಿದ್ರೆ ದಯವಿಟ್ಟು ಅವನನ್ನು ಈ ದಕ್ಷಿಣೇಶ್ವರಿಂದ ಓಡಿಸ್ಬಿಡಮ್ಮ ಅಂತ ಅಷ್ಟು ಕಾಟ ಕೊಡಿ ಅವನು ಯಾ ಇದರಲ್ಲೇ ಕೂತ್ಕೊಳ್ಳೋದು ಆ ದಕ್ಷಿಣೇಶ್ವರದ ಹೊರಗಡೆ ಹೊರಹಳ್ಳಿಯಲ್ಲೇ ಕೂತ್ಕೊಂಡು ಜಪ ಮಾಡುತ್ತಿರುವಂತೆ ನಟಿಸೋದು ಯಾವಾಗ ಹೀಗೆ ಸೋಹಂ ಜಪ ಅದ್ವೈತದ ಸೋಹಂ ಜಪ ಆದ್ರೆ ಕೈನಲ್ಲೇನು ಮಣಿಗೆ ಓಡ್ತಾ ಇರುತ್ತೆ ಮನ್ಸಲ್ಲ ಯಾರು ಶ್ರೀರಾಮಕೃಷ್ಣ ಹತ್ರ ಬರ್ತಾರೋ ಇವರು ಶ್ರೀಮಂತರ ಅಥವಾ ಬಡವರು ಹೇಗೆ ಅಂತ ಯಾಕೆ ಅಂದ್ರೆ ಅವನೊಂದಿಷ್ಟು ಸಾಲ ಇತ್ತು ಊರಲ್ಲಿ ಸಾಲ ಮಾಡಬೇಡಿ ಆ ಸಾಲವನ್ನು ತೀರ್ಸ್ಬೇಕು ತೀರಿಸಬೇಕಾದ್ರೆ ಎಲ್ಲಿಂದ ಬರಬೇಕು ಹಣ ಇಂತಹ ಭಕ್ತರು ಬರ್ತಾರಲ್ಲ ಆ ಭಕ್ತರನ್ನ ಹೇಗೆ ಸುಲಿಯೋದು ಇದೇ ಆಲೋಚನೆ ಶ್ರೀರಾಮಕೃಷ್ಣನಿಗೆ ಅವನ ಮನಸ್ಸಿನಲ್ಲಿ ಏನಿದೆ ಅದು ಗೊತ್ತೇ ಇದೆ ಆದರೂ ಕೂಡ ಹೋಗ್ಲಿ ಹೋಗ್ಲಿ ಅನ್ನುವಂಥ ಆ ಒಂದು ಕೃಪೆ ಆ ಕೃಪೆಯಿಂದ ಆ ಕೈಯಿಂದ ಹಾಗೇ ಬಿಟ್ಟಿದ್ರು ಆವಾಗವಾಗ ಅವನು ತಿರಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅವನು ವಾಪಸ್ ಅವ್ರಿಗೆ ಬುದ್ಧಿವಾದ ಹೇಳ್ತಿದ್ದ ನಿಮಗೇನು ಗೊತ್ತಾಗತ್ತೆ ಅಂತ ನೀವೆಲ್ಲ ಈ ಸಣ್ಣ ಹುಡುಗರನ್ನ ಯಾಕೆ ಯಾವಾಗಲೂ ಅವ್ರು ಬೇಕು ಬೇಕು ಬೇಕು ಅಂತ ಹೇಳಿ ನೀವು ಅವ್ರು ಗೋಡ್ ಹಿಡ್ಕೊಡ್ತೀರಾ ನೀವು ಯಾವಾಗಲೂ ಈ ನರೇಂದ್ರ ಬಗ್ಗೆ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ನಿಮಗೂ ಕೂಡ ಆಯುವಾಗ ಯಾವ ರೀತಿ ಜಡ ಜಡ ಬರ್ದ ಹೇಗಾಯ್ತು ಅವನ ಬಗ್ಗೆ ಆಲೋಚನೆ ಮಾಡಿ ಕೊನೆ ಜಿಂಕೆಯ ಜನ್ಮವನ್ನು ಪಡಿಬೇಕಾಯ್ತದ ಹಾಗೆ ನಿಮ್ಗೂ ಆ ಜನ್ಮ ಬಂದಿತ್ತು ಹುಷಾರ ಅವ್ರಿಗೆ ಉಪದೇಶ ಮಾಡ್ತಿದ್ದ ಅಂತಹ ಘಟನಾ ಘಟಿಯವ್ ಧರ್ಮದ ಒಂದು ಅಂಶವೂ ಕೂಡ ಅವನಲ್ಲಿ ಇರಲಿಲ್ಲ ಇದೇ ಹಾಜರ ಪ್ರತಾ ಪ್ರತಾಪ್ ಚಂದ್ರ ಹಾಜರ ಇವನಿಗೇನಾಯಿತು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಂಬತ್ತಾರು ಜನವರಿ ಒಂದು ಶ್ರೀರಾಮಕೃಷ್ಣರು ತಮ್ಮ ಅಪೂರ್ವ ಕೃಪೆಯನ್ನು ಎಲ್ಲರ ಮೇಲೂ ಸುಮ್ಮನೆ ಸುರಿದ್ರು ಅವರ ಆ ಮಹಾಭಾವ ಅನ್ನೋದು ಯಾವಾಗ ಹೊರಟು ಹೋಯ್ತೋ ಇವನು ಓಡ್ಬಂದ ಹಾಜರ ಓಡ್ಬಂದು ದಯವಿಟ್ಟು ನನಗೆ ಕೃಪೆ ಮಾಡಬೇಕು ಹೀಗೆ ಹೇಗೆ ನೀವೆಲ್ಲರ ಮೇಲೂ ಅನುಗ್ರಹ ಇರ್ತಿದ್ರಿ ಒಬ್ಬೊಬ್ರಿಗೆ ಒಂದು ದರ್ಶನವನ್ನು ಕೊಟ್ಟ್ರಿ ಅವರಿಗೆ ನಿನಗೆ ಆಧ್ಯಾತ್ಮಿಕ ಅನುಭವ ಉಂಟಾಗಲಿ ಆಧ್ಯಾತ್ಮಿಕ ಸಿದ್ಧಿ ಉಂಟಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರಿ ನನಗೂ ಏನಾದರೂ ಒಂದು ಮಾಡಬೇಕು ನೀನು ಅಂತ ಶ್ರೀರಾಮ್ ಅಂತ ಐ ಹೊಕ್ ನೀನ್ ಯಾಕೆಲ್ಲಿ ಬಂದೆ ನಿನಗಾಗೋದಿಲ್ಲ ಹೊಕ್ ಅಂಥೇಳಿ ಅಷ್ಟು ಇದು ಮಾಡಿ ಕಳಿಸ್ಬಿಡ್ತಾರೆ ಅಷ್ಟು ತಾತ್ಸಾರ ಕಳಿಸ್ಬಿಡ್ತಾರೆ ಸರಿ ಒಂದು ಬೇಜಾರು ಮಾಡ್ಕೊಂಡು ಹೊರಟೋಗ್ತಾನೆ ಹೊರಟೋಗಿ ಇವನು ಗೊಬ್ಬ ಸ್ನೇಹಿತ ಯಾರಪ್ಪ ಅಂತ ಹೇಳಿದ್ರೆ ನರೇಂದ್ರ ಸ್ವಾಮಿ ವಿವೇಕಾನಂದ ಆ ನರೇಂದ್ರನ ಹಿಡ್ಕೋತಾನೆ ಅವನು ಗೊತ್ತಿರುತ್ತೆ ಶ್ರೀರಾಮಕೃಷ್ಣನಿಗೆ ನರೇಂದ್ರ ಇಷ್ಟ ಅತ್ಯಂತ ಪ್ರಾಣಪ್ರಿಯರು ನರೇಂದ್ರ ಮೂಲಕ ಯಾಕೆ ಇನ್ಫ್ಲುಯೆನ್ಸ್ ಮಾಡಿಸಬಾರ್ದು ಅಂತ ನೋಡಿ ಇನ್ಫ್ಲುಯೆನ್ಸ್ ಇದು ಬುದ್ಧಿ ನೋಡಿ ಆ ವ್ಯಾಪಾರಿ ಬುದ್ಧಿ ಅವನಲ್ಲಿ ಹೇಗೆ ಇತ್ತು ಅಂತ ರಕ್ತಗತವಾಗಿತ್ತು ನರೇಂದ್ರನ್ ಹೇಳ್ತಾರೆ ನರೇಂದ್ರನಿಗೆ ಅದರಲ್ಲಿ ಏನು ಗೊತ್ತಿಲ್ಲ ನರೇಂದ್ರಿಗೆ ಅತ್ಯಂತ ಶುದ್ಧ ಹೃದಯ ಇಲ್ಲಿ ಏನೋ ಇದ್ರೆ ತಾನೇ ಗೊತ್ತಾಗುತ್ತೆ ಅವನ್ನ ಜಡ್ಜ್ ಮಾಡೋದಕ್ಕೆ ಆಯ್ತು ಬಾ ಏನಂತೆ ಶ್ರೀರಾಮಕೃಷ್ಣ ಎಲ್ಲರ ಮೇಲೆ ಕೃಪೆ ಮಾಡೋದು ಯಾಕೆ ನಾನು ಮಾಡಿಸ್ಬಾರ್ದು ಮಾಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದ ಅದೇ ರೀತಿ ಶ್ರೀರಾಮಕೃಷ್ಣಗೆ ಕಾಡ್ದು ದಯವಿಟ್ಟು ಇವನಗೂ ನೀನು ಅನುಗ್ರಹ ಮಾಡಬೇಕು ನೀವನ್ನ ಮಾಡಬೇಕು ಹೇಗಾದರೂ ಮಾಡಿ ಇವನಿಗೂ ಏನೋ ಅನುಗ್ರಹ ಮಾಡಬೇಕು ಶ್ರೀರಾಮಕೃಷ್ಣ ಒಲ್ಲೆ ಅಂತ ಬೇಡ ನಾನು ಮಾಡೋಕ್ಕಾಗೋದಿಲ್ಲ ನನಗೆ ಇಚ್ಛೆ ಇಲ್ಲ ಅದೆಲ್ಲ ದೇವಿಗೆ ಬಿಟ್ಟಿದ್ದು ಹೀಗೆ ಸರಿ ಕುಮಾರ ಹೊತ್ತು ಕಾರ್ಮೇಲೆ ಅವನಿಗೂ ಅವ್ರ ಬಾಯಿಯಿಂದ ಒಂದು ಉತ್ತರ ಬಂತು ಆಯ್ತು ಆಯ್ತು ಅವನ್ ಈಗ ಆಗೋದಿಲ್ಲ ಅವನಿಗೆ ಸಾಯುವ ಸಮೀತದಾಗುತ್ತೆ ಆಯ್ತು ಅಂತ ಕಳ್ಸ ನೋಡಿ ಎಂತಹ ಕೃತೆ ಖಾತೆ ಇಲ್ಲಿಗೆ ಮುಗಿಲಿಲ್ಲ ಅವನ ಒಂದು ಅದ್ಭುತ ಮರಣ ಅದನ್ನು ನೋಡಿದಂತಹ ಗ್ರಾಮದ ಜನರಲ್ಲ ತುಂಬಾ ಬಾಯಿ ಬಿಟ್ಕೊಂಡು ಹಾಗೇ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಇವನ್ ಎಂತಹ ಬಕ ಅಂತ ಎಷ್ಟು ಧರ್ಮಧ್ವಜ ಅಂತ ಗೊತ್ತಿತ್ತು ಇವನಿಗೆ ಆ ಧರ್ಮದ ಉನ್ನತಿ ಒಂಚೂರು ಆಗುವುದಿಲ್ಲ ಅಂತಲೂ ಗೊತ್ತಿತ್ತು ಆದರೂ ಕೂಡ ಅವನ ಆ ಒಂದು ಮರಣ ಹೇಗೆ ಆಯಿತು ಆ ಸಾಯುವ ಟೈಮಲ್ಲಿ ಅವನು ಹೇಳ್ತಾನೆ ತನ್ನ ಪತ್ನಿಗೆ ನೋಡೇ ಶ್ರೀರಾಮಕೃಷ್ಣ ಬಂದಿದ್ದಾರೆ ರಾಘಾದು ಬಂದಿದ್ದಾನೆ ನರೇಂದ್ರ ಬಂದಿದ್ದಾನೆ ಅವರಿಗೆಲ್ಲ ಒಂದು ಆತ್ಮವನ್ನು ಕೊಡು ಬನ್ನಿ ಬನ್ನಿ ಅಂತ ಹೇಳಿ ಅವರಿಗೆ ಅಲ್ಲೇ ನಮಸ್ಕಾರ ಮಾಡಿ ಹೇಳ್ತ ಅವನ ಹೆಂಡತಿಗೆ ಯಾವಾಗಲೂ ಹರಡುಬಾರಳು ಇವತ್ತು ಸ್ವಲ್ಪ ಇನ್ನೂ ಹೆಚ್ಚು ಹರಡು ಹರಡು ಬರಳೋ ಅಂದ್ಕೊಂಡು ಅವಳು ಏನು ಮಾಡಲಿಲ್ಲ ಬಟ್ ಇವನು ಜೋರಾಗಿ ಕೂಗಿ ಹೇಳ್ತಾನೆ ಆಗ ಸರಿ ಅಂತ ಹೇಳಿ ಅವಳೇನು ಹಾಕ್ತಾಳೆ ಅಲ್ಲಿ ಹೇಳ್ತಾನೆ ನಾನು ನೋಡೋ ಇಂತಿಷ್ಟು ಸಮಯಕ್ಕೆ ನಾನು ಆಯ್ತೀನಿ ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾನೆ ಕೊನೆ ಹಾಗೆ ಅದು ಹೊರಗಡೆ ಅವನನ್ನು ತುಳಸಿ ಕಟ್ಟೆ ಹತ್ರ ತಂದು ಇಡ್ತಾರೆ ಅವನು ದೇಹವನ್ನು ಅಲ್ಲಿ ಅವನು ಪುನಃ ಆಸನವನ್ನು ಹಾಕ್ತಾನೆ ಶ್ರೀರಾಮಕೃಷ್ಣಗೆ ರಾಕಾಲ ಅಂದರೆ ಸ್ವಾಮಿ ಬ್ರಹ್ಮಾನಂದರಿಗೆ ವಿವೇಕಾನಂದರಿಗೆ ಆಸನವನ್ನು ಹಾಕ್ಸ್ತಾನೆ ನಂತರ ಬಾಯಿನಲ್ಲಿ ಶ್ರೀರಾಮಕೃಷ್ಣ ಮಾತನ್ನ ಅವರ ನಾಮವನ್ನು ಹೇಳ್ತಾ ಹೇಳ್ತಾ ಅವನು ಪ್ರಾಣ ಪಕ್ಷಿ ಹರೋ ಎಂತಹ ಮರಣ ನೋಡಿ ಅವನ ಜೀವನ ಯಾವ ರೀತಿ ಇತ್ತು ಇನ್ನು ಎಷ್ಟು ಜನ ಎತ್ತಬೇಕಾಗಿತ್ತೇನು ಆದರೆ ಈ ಕೃಪೆ ಹೇಗೆ ಬಂತು ನೋಡಿ ಡೈರೆಕ್ಟಾಗಿ ಬರಲಿಲ್ಲ ಅವನಿಗೆ ಯಾರಿಂದ ಬಂತು ಮಹತ್ ಕೃಪ ಯ ಭಗವಂತ ಅಂತಕ್ಕಂಥವನು ಈ ಭೂಮಿಯಲ್ಲಿ ಇರ್ತಕ್ಕಂಥ ಅವನ ಭಕ್ತರ ಏನೊಂದು ಶ್ರೇಷ್ಠತೆ ಇದೆಯೋ ಅದನ್ನು ತಿಳಿಸ್ಕೊಡ್ಬೇಕು ಈ ಲೋಕ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅವನು ಬಯಸ್ತಾ ಇರ್ತಾನೆ ಅವನಿಗೆ ಅವನ ಶ್ರೇಷ್ಠತೆ ಮುಖ್ಯ ಅಲ್ಲ ಅವನ ಭಕ್ತರ ಶ್ರೇಷ್ಠತೆ ಮುಖ್ಯ ಹೀಗಾಗಿ ಅವರ ಮೂಲಕ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇರ್ತಾನೆ ಅವರ ಮೂಲಕ ಹಾಗೆ ತನ್ನ ಕೃಪೆಯನ್ನು ಅವರ ಮೂಲಕ ಇಡುವುದರ ಮೂಲಕ ಅವನು ಅನೇಕ ಈ ಕೃಪೆಯನ್ನು ಈ ಸಮುದಾಯದಲ್ಲಿ ಸಮಾಜದಲ್ಲಿ ತೋರಿಸ್ತಾನೆ ಅಂಥೇಳಿ ಅದೊಂದು ಈಗ ಹಿಂದಿನ ನಾವು ತರಗತಿಯಲ್ಲಿ ಯಾವ ರೀತಿಯಲ್ಲಿ ಈ ಮಹತ್ವ ಈ ಭಗವತ್ ಭಕ್ತರನ್ನು ಕಂಡು ಹಿಡೀಬೇಕು ಅವ್ರಿಗೇನೇನು ಲಕ್ಷಣಗಳಿರುತ್ತೆ ಅನ್ನೋದಕ್ಕೆ ಭಗವದ್ಗೀತೆಯ ಉದಾಹರಣೆಯನ್ನು ತೆಗೆದುಕೊಂಡ್ವಿ ಹೇಳಿದ್ದೆ ನಾನು ಈ ರಾಮಚರಿತ ಮಾಂಸದಲ್ಲಿ ಈ ಸಾಧು ಸಂತರವಾಗಿ ಯಾರು ನಿಜವಾದ ಸಾಧುರು ಯಾರು ನಿಜವಾದ ಭಗವದ್ಭಕ್ತರು ಅನ್ನೋದನ್ನ ಹೇಳಿದ್ದಾರೆ ಅದನ್ನು ರಾಮ ನಾರದನಿಗೆ ಉಪದೇಶ ಮಾಡ್ತಾರೆ ಈ ರಾಮ ಕಾಡ್ನಲ್ಲಿ ಇರ್ತಾನೆ ಆವಾಗ ನಾರದರು ಅಲ್ಲಿಗೆ ಬರ್ತಾರೆ ತಲೆಯಲ್ಲಿ ಏನೇನೋ ಆಲೋಚನೆಯ ಅಯ್ಯೋ ನನ್ನ ಶಾಪದಿಂದಾಗಿ ಭಗವಂತನಿಗೆ ಈ ರೀತಿಯಾದಂತಹ ತುಳಿದಾಡಬೇಕಾಯ್ತಲ್ಲ ಅವರು ತನ್ನ ಪತ್ನಿಯನ್ನು ಕಳ್ಕೊಡ್ಬೇಕಾಯ್ತಲ್ಲ ಅದು ಶಾಪ ಸಿಕ್ಕಿರುತ್ತೆ ಅದು ಮೊಟ್ಟ ಮೊದಲನೆಯದಲ್ಲೇ ಬರ್ತವರು ರಾಮಚತ ಮಾಸದಲ್ಲಿ ಮತ್ತೆ ಬೇರೆ ಪುರಾಣಗಳಿಂದ ಶಿವಪುರಾಣ ತೊಗೊಟ್ಟುಕೊಂಡಿದ್ದವರು ತುಳಸಿದಾಸ ಅದರಲ್ಲಿ ನಾರದ ಅವನಿಗೆ ಮದುವೆ ಆಗಬೇಕು ಅಂತ ಇಚ್ಛೆ ಹೀಗಾಗಿ ಅವನೊಂದು ರಾಜಕುಮಾರಿ ಪರ್ವತ ದೇಶದ ಪರ್ವತನ ಕುಮಾರಿಯನ್ನು ಕನ್ನೆಯನ್ನು ಒರೆಸಬೇಕು ಅಂತ ಹೇಳಿ ಅವನು ಮತ್ತ ಪರ್ವತನಿಗೆ ಅಲ್ಲ ಇನ್ನೊಬ್ಬ ಯಾರು ಒಬ್ಬ ರಾಜನ ಕನ್ಯ ಇವನು ಮತ್ತು ಪರ್ವತ ಅನ್ನೋನು ಇಬ್ರು ಫ್ರೆಂಡ್ಸ್ ಕಝಿನ್ಸ್ ಇವರಿಬ್ಬರು ಪೈಪೋಟಿ ಇವರಿಬ್ಬರಿಗೂ ಪೈಪೋಟಿ ಯಾರು ಹೊರತಬೇಕು ಕನ್ನಿಯನ್ನು ಅಂತ ಒಬ್ರಿಗೊಬ್ರು ಏನು ಮಾಡ್ಕೊಂಡಿದ್ದಾರೆ ಭಗವಂತನನ್ನು ಪ್ರಾರ್ಥಿಸಿ ಇವನಿಗೆ ಕಪಿಮುತಿ ಆಗಬೇಕು ಅಂತೇಳಿ ಪರ್ವತ ನಾರದನಿಗೆ ಕಪಿ ಮೂತಿ ಮಾಡ್ಬಿಟ್ಟ ಇವನು ಅವನಿಗೆ ಇನ್ನೊಂದು ಕರುಡಿ ಮೂತಿ ಆಗ್ಬೇಕು ಅಂತ ಹೇಳಿ ಅವನಿಗೆ ಶಾಪ ಹಾಕಿ ಇಬ್ರಿಗೂ ಕೊನೆಗೆ ಇಬ್ಗೂ ಲಭ್ಯವಾಗಿಲ್ಲ ಅತ್ಯಂತ ಕೋಪದಿಂದ ನಾರದನಿಗೆ ಎಲ್ಲ ಇದು ಇವನೇ ಮಾಡ್ತಿದ್ದು ಭಗವಂತನ ಮಾಡ್ತಿದ್ದು ಅಂತ ಹೇಳಿ ಕೋಪದಿಂದ ಭಗವಂತನಿಗೆ ಶಾಪ ಕೊಟ್ಟು ಬಿಟ್ಟು ಯಾವ ರೀತಿ ನನಗೆ ಈ ವಿರಹವನ್ನ ನೀನು ಮಾಡ್ತಿದ್ಯೋ ಅದೇ ರೀತಿ ನಿನಗೂ ಕೂಡ ನಿನ್ನ ಪತ್ನಿಯೊಂದಿಗೆ ಒಮ್ಮೆ ಆದರೂ ವಿರಹ ಆಗಲೇಬೇಕು ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದ ಭಗವಂತ ಆ ಶಾಪವನ್ನು ತನ್ನ ತಾನೇ ತೊಗೊಂಡಿರೋದನ್ನು ಈ ಒಂದು ಮೂಲಕ ಯಾಕೆ ಅಂದರೆ ಅದು ಅವನು ಕೃಪೆ ಅವನಿಗೂ ಗೊತ್ತಿದೆ ಕೃಪೆ ಅಂದರೆ ಏನು ಉಂಟದಕ್ಕೆ ಆ ಕೃಪೆಯನ್ನು ತಾನೇ ಅವನು ತೊಗೊಳ್ತಾನೆ ಈ ಲೀರೇ ಮಾಡಬೇಕಾಗಿದೆ ಅಂತ ಸೀತೆ ಕಳೆದು ಹೋಗಿಲ್ಲ ಅಂದರೆ ಈ ರಾಮನ ಓದೇ ಹೇಗಾಗ ಏನೋ ನೆಪ ಬೇಕಾಗ ಅವನು ಇದೇ ಆಲೋಚನೆ ಮಾಡ್ಕೊಂಡು ಬರ್ತಾನೆ ರಾಮನ ಬಳಿಗೆ ಬಂದ ಮೇಲೆ ಅವನು ಪುನಃ ಒಂದು ಆಲೋಚನೆ ಉಂಟದೆ ಅದೆಲ್ಲ ಸರಿ ರಾಮ ನಾನು ಯಾಕೆ ಮದುವೆ ಮಾಡ್ಕೊಳ್ಳೋಕ್ ಬೀಳಿಲ್ವಲ್ಲ ಅಂತ ಹೇಳಿ ಅವನು ಆಲೋಚನೆ ಮಾಡಿ ರಾಮನೇ ಡೈರೆಕ್ಟ್ ಆಗಿ ಈ ಕ್ವಶನ್ ಕ್ವಶನ್ ಕೇಳಬೇಕು ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ ರಾಮನಿಗೆ ಅವ್ನು ಪ್ರಶ್ನೆಯನ್ನು ಆಗ್ತಾನೆ ಯಾಕೆ ನೀನು ನನ್ನ ಮದುವೆ ಮಾಡ್ಕೊಳಕ್ ಬೀಳಿಲ್ಲ ಅಂತ ಆಗ ರಾಮ ಸಂಸಾರದ ಎಷ್ಟೆಷ್ಟು ದುಃಖಗಳಿದೆಯೋ ಅದೆಲ್ಲ ಅವನಿಗೆ ಹೇಳ್ತಾನೆ ಇದೆಲ್ಲ ಹೇಳಿದ್ಮೇಲೆ ಹೀಗಾಗಿ ನೀನು ಈ ಸಾಹಸಕ್ಕೆ ಹೋಗ್ಬೇಡ ಹಿಂದೆ ಒಮ್ಮೆ ನೀನು ಕಷ್ಟಕ್ಕೆ ಗುರಿಯಾಗಿದ್ಯಾ ಮತ್ತೆ ಪುನಃ ಆ ಕಷ್ಟವನ್ನೇ ನೀನು ಮೈವೆಲ್ಲ ನೀನಾಗ ನೀನೇ ತಂದು ಹಾಕ್ಕೊಳ್ಬೇಡ ಹೀಗಾಗಿ ನೀನು ಸಾಧು ಸಂತರ ಸಹವಾಸವನ್ನು ಮಾಡು ಅಂತ ಹೇಳಿ ಹೇಳ್ತಾನೆ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧು ಸಂತರ ಸಹವಾಸವನ್ನು ಮಾಡು ಅಂತ ಹೇಳಿದಾಗ ನಾರದ ಕೇಳ್ತಾನೆ ಹಾಗಿದ್ರೆ ಈ ಸಾಧು ಸಂತರಂದ್ರೆ ಯಾರು ಅವರನ್ನು ಹೇಗೆ ಕರಡಿಯೋದು ಅಂತ ಆಗ ರಾಮ ಹೇಳ್ತಾನೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದರೆ ಸಂತನ ಕೇಲಕ್ಷನ ರಘು ಬೀರ जन धीरा सुनुनि सतन केहु जिनसे मै उतरहू सतन के लक्षण रघुधी हे रघुवी सतर लक्षण हेगी सतर लक्षण दय्तिया कहहुनाथ हे नाथ अवर लक्षण है भव भंजन धीरा ಸಂಸಾರ ಅಂತಕ್ಕಂತಹ ಧೀರ ಭಯ ಆ ಭಯವನ್ನ ಹೋಗಲಾಡ್ಸ್ತಕ್ಕಂತಹ ಈ ಸಂತರು ಯಾರೋ ಅವರ ಲಕ್ಷಣ ಅಂತದ್ದು ದಯವಿಟ್ಟು ಹೇಳು ನಾನು ಅವರನ್ನು ಹೋಗಿ ಸೇವಿಸ್ತೇನೆ ಅವರನ್ನ ಎಲ್ಲೆ ಹೋದ್ರೆ ಅತ್ಯಂತ ಕಷ್ಟ ಸಂತರನ್ನ ಅದೇ ಮುಂದಿನ ಸೂತ್ರದಲ್ಲಿ ನಾರದ್ರೆ ಹೇಳ್ತ ಮಹ ಅವರ ಸಂತನು ಹೇಳ್ತಾ ಮಹತ್ಸಂಗಸ್ತು ದುರ್ಲಭೋ ಅಗಮ್ಯೋ ಅಮೋಘಶ್ಚ ಮಹತ್ಸಂಗವಾದರೂ ಸಿಕ್ಕುವುದು ಅತ್ಯಂತ ಕಷ್ಟ ಅರ್ಥವಾಗುವುದು ಬಹಳ ಕಷ್ಟ ಆದರೆ ಅರ್ಥವಾಗಿಯೂ ಸಿಕ್ಕಿದಾಗ ಅದು ನಿಷ್ಫಲ ಅಲ್ಲ ಅದು ಸಫಲ ಅಂತ ಅಮೋಘ ಅದು ಸಫಲ ಅನ್ನುವಂಥ ಮಾತನ್ನು ಮುಂದೆ ನಾರರೇ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಿದೆ ಈ ಮಹತ್ಸಂಗ ಅನ್ನೋದು ಏನು ಅಂತ ಸುನು ಮುನಿ ಸಂತನಕೆ ಗುಣಕಾಹು ಎಲ್ಲವೋ ಮುನಿ ಸಂತರ ಗುಣವನ್ನು ಹೇಳ್ತೇನೆ ಕೇಳು ಜಿನತೆ ಮೆ ಉನತೆ ಪತರಹು ಯಾರಿಂದಾಗಿ ನಾನು ಅವರ ಬಳಿಯಲ್ಲೇ ಸದಾ ಬಿದ್ದಿರ್ತೇನೆಯೋ ಅಂತಹ ಸಂತರ ಲಕ್ಷ ಹೇಳ್ತೇನೆ ಕೇಳುವಂಥವರು ಷಟವಿಕಾರ ಜಿತ ಅನಘ ಅಕಾಮ ಈ ಸಂತರಿಗೆ ಆರು ವಿಕಾರಗಳು ಇರುವುದಿಲ್ಲ ಕಾಮಕ್ರೋಧ ರೂಪಮೋಹವನ್ನು ಮಾತ್ರಿಯ ಈ ಆರು ವಿಕಾರಗಳು ಇರುವುದಿಲ್ಲ ಷಟ್ ವಿಕಾರ ಜಿತ್ ಅಂತವರು ಈ ಷಟ್ ವಿಕಾರಗಳನ್ನ ಗೆದ್ದುವರಾಗಿರ್ತಾರೆ ಅನಘ ಪಾಪ ಅವರ ಬಳಿಯಲ್ಲಿ ಸುಳಿಯುವುದೇ ಇಲ್ಲ ಅಕಾಮ ಯಾವ ರೀತಿಯಾದಂತಹ ಕಾಮನೆಗಳು ಕೂಡ ಅವರ ಮನಸ್ಸಿನಲ್ಲಿ ಇರುವುದಿಲ್ಲ ಅಚಲ ಅವರ ಮನಸ್ಸನ್ನುವುದು ಅಚಲವಾಗಿರ್ತದೆ ನನ್ನಲ್ಲೇ ಯಾವಾಗಲೂ ಅಚಲವಾಗಿರೋದು ಹಾರ್ತಾ ಇರೋದಿಲ್ಲ ಬಂದಂತ ಒಂದ್ ಕಡೆ ಆ ಪರ್ವತ ಯಾವ ರೀತಿಯಲ್ಲಿ ಇರ್ತದೋ ಹಾಗೆ ಅವರ ಮನಸ್ಸು ನನ್ನ ಪಾದ ಪದ್ಮಗಳಲ್ಲೇ ಇರ್ತದೆ ಅಕಿಂಚನ ಅವರಿಗೆ ಯಾವುದೇ ರೀತಿಯಾದಂಥ ಸಂಪತ್ತು ಇರುವುದಿಲ್ಲ ನಾವು ಧ್ವನಿ ಅವರಿಗೆ ಸಂಪತ್ತು ಶುಚಿ ಅವರು ಬಾಹ್ಯಾಭ್ಯಂತರಗಳಲ್ಲಿ ಶುಚಿಯಾಗಿರ್ತಾರೆ ಸುಖಧಾಮ ಅವರು ಯಾವ ರೀತಿ ಅಂತ ಹೇಳಿದ್ರೆ ಸುಖಕ್ಕೂ ಅವರು ಧಾಮ ಆಗರದು ಎಲ್ಲ ಸುಖವೂ ಕೂಡ ಅವರಲ್ಲೇ ಇದೆ ಅವರು ಬೇರೆ ಕಡೆ ಸುಖವನ್ನು ಹುಡುಕಿಕೊಂಡು ಹೋಗುವುದಿಲ್ಲ ಅಮಿತ ಬೋಧ ಅವರ ಜ್ಞಾನ ಅಂತಕ್ಕಂಥದ್ದು ಹೇಗೆ ಅಮಿತ ಸೀಮೆಯಿಲ್ಲದೇ ಇರುವಂತಹ ಜ್ಞಾನವನ್ನು ಅವರು ಹೊಂದಿರ್ತಕ್ಕ ಅಮಿತ ಬೋಧ ಅನೀಹ ಈಹೆ ಅಂತ ಹೇಳಿದ್ರೆ ಇಚ್ಛೆ ಇದು ಮಾಡಬೇಕು ಅದು ಮಾಡಬೇಕು ಆ ಕರ್ಮ ಮಾಡಬೇಕು ಈ ಕರ್ಮ ಮಾಡಬೇಕು ಆ ಯಜ್ಞ ಮಾಡಬೇಕು ಈ ಯಜ್ಞ ಮಾಡಬೇಕು ಇದು ಇದು ಇಚ್ಛೆಯಿಂದ ಉಂಟಾಗುವಂಥದ್ದು ಅನೀಹೆ ಅವರಿಗೆ ಯಾವ ಇಚ್ಛೆಯೂ ಇಲ್ಲ ऊट एस मित शात्कार हेगार अस्कुम शरीर धारण अब तोस्क बदकी बदकीोस्क इतने ಎರಡನೇವರು ಇವರು ಮೊದಲನೆಯವರು ಉಳಿದವರು ಆದ್ರಿಂದ ಇವರು ಮಿತ ಗೋಬಿ ಸತ್ಯಸಾರ ಯಾವಾಗಲೂ ಸತ್ಯವನ್ನು ಹೇಳ್ತಕ್ಕಂಥವ್ರು ಈ ಸತ್ಯ ಅಂತಕ್ಕಂಥದ್ದು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಈಗ ಒಂದು ಟ್ರೆಂಡೆ ಬಂದ್ಬಿಟ್ಟಿದೆ ಏನು ಅಂತ ಹೇಳಿದ್ರೆ ಸತ್ಯದ ರೀತಿಯಲ್ಲಿ ಇರಬೇಕು ಹಾಗೆ ಸತ್ಯದ ರೀತಿಯಲ್ಲಿ ಇರತಕ್ಕಂಥದ್ದು ಅಂದ್ರೆ ಸತ್ಯ ಅಲ್ಲ ಅಂತ ಅರ್ಥ ಅದಕ್ಕೆ ಸೈಕಿಯಾಟ್ರಿಸ್ಟ್ ಏನ್ ಹೇಳ್ತಾರೆ ಅಂತ ಅವರು ಅದನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡಿಬಿಡ್ತಾರೆ ಈ ಮನುಷ್ಯನ ಮನಸ್ಸು ಯಾವ ರೀತಿ ಆಟ ಆಡುತ್ತೆ ಅಂತ ಅವ್ರು ಗೊತ್ತಿಲ್ಲ ಅದಕ್ಕೆ ಇವನು ಹೇಳ್ತಾನೆ ಒಬ್ಬ ಸೈಕಿಯಾಟ್ರಿಸ್ಟ್ ಸ್ಕಾಟ್ ಪೆಕ್ಟ್ ಅಂತ ಅವನು ತುಂಬಾ ಸುಂದರವಾಗಿ ದ ರೋಡ್ ಟ್ರಾವೆಲ್ಡ್ ಅನ್ನು ಅವನು ತನ್ನ ಸೈಕಾಲಜಿ ಬುಕ್ ಅಲ್ಲಿ ಹೇಳ್ತಾನೆ ಮನುಷ್ಯರು ಎರಡು ರೀತಿಯ ಸುಳ್ಳನ್ನು ಹೇಳ್ತಾರೆ ಒಂದು ಬ್ಲ್ಯಾಕ್ ಲೈಫ್ಸ್ ಅಂತ ಅಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವರು ಅದು ಸುಳ್ಳೇ ಅಂತ ಅದು ಬ್ಲ್ಯಾಕ್ ಲೈ ಅಂತ ಅದು ಇರೋದೇ ಕಪ್ಪು ಅದ್ರ ಮೂತಿಯ ಕಪ್ಪು ಹೀಗಾಗಿ ಅದು ಗೊತ್ತಾದ ತಕ್ಷಣ ಇದು ಸುಳ್ಳು ಅಂತ ಗೊತ್ತಾಗುತ್ತೆ ಇನ್ನೊಂದು ಹೀಗೆ ಅಂತೆ ವೈಟ್ ಲೈಫ್ ಅಂತ ಅದೇನಂದ್ರೆ ಇದ್ರಿಗೆ ಹಿಂದ್ಗಡೆ ಬರ್ತದೆ ಗೊತ್ತೇ ಆಗೋದಿಲ್ಲ ಇದು ಸುಳ್ಳು ಅಂತ ಅದು ಹೇಗೆ ಅಂದರೆ ಎರಡು ಮಿಕ್ಸ್ ಮಾಡಿಬಿಡ್ತಾರೆ ಏಯ್ಟಿ ಪರ್ಸೆಂಟು ಸತ್ಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಸುಳ್ಳು ಮಿಕ್ಸ್ ಮಾಡ್ಬಿಟ್ಟ ಚಲಾವಣೆ ಮಾಡಿಬಿಡ್ತಾರೆ ತಮ್ಮ ಸುಳ್ಳನ್ನು ಅದು ಹೇಗೆ ಅಂತಂದ್ರೆ ಈಗ ಕೋಟಾನ್ ಹೋಟೆಲ್ನ ಹೇಗೆ ಇದು ಮಾಡಿ ಚಲಾವಣೆಗೆ ತರ್ತಾರೆ ನೋಡಿ ಕೋಟಾನ್ ಹೋಟೆಲ್ ಚಲಾವಣೆಗೆ ತರಬೇಕಾದ್ರೆ ಈಗ ಅದು ಹೇಗಪ್ಪಾ ಅಂತ ಸುಳ್ಳು ಸತ್ಯ ಎರಡೂ ಗೊತ್ತಿದೆ ಇದು ಸತ್ಯ ಇದು ಸುಳ್ಳು ಪ್ರತಿಯೊಬ್ಬ ಮಗುವಿನಿಗೂ ಮಗುವಿಗೂ ಕೂಡ ಗೊತ್ತಿದೆ ಆದರೆ ಸುಳ್ಳು ಸತ್ಯ ಎರಡು ಮಿಕ್ಸ್ ಆಗ್ಬಿಟ್ರೆ ಮಿಶ್ರ ಆಗ್ಬಿಟ್ರೆ ಖಂಡಿಗಳಿಗೆ ಕಷ್ಟ ಈ ಒಂದು ಟ್ಯಾಕ್ಟಿಕ್ಸ್ ಅನ್ನು ಉಪಯೋಗಿಸ್ತಾರೆ ಒಂದು ಕೋಟಿ ರೂಪಾಯಿಯಲ್ಲಿ ಅರವತ್ತು ಲಕ್ಷ ಸಾಚಾ ನೋಟು ಇನ್ನು ನಲವತ್ತು ಲಕ್ಷ ಕೋಟಾ ನೋಟು ಇಟ್ಬಿಟ್ರೆ ಖಂಡಿತ ಹಾಗೆ ಈ ವೈಟ್ ಲೈಸ್ ಅಂತ ಉಪಯೋಗಿಸ್ತಾರೆ ಪದೇ ಪದೇ ಸುಳ್ಳು ಹೇಳ್ತಾರೆ ಪದೇ ಪದೇ ಸುಳ್ಳು ಹೇಳ್ತಾರೆ ನಮ್ಮ ನಾಡೋರು ಇನ್ನೇನು ಮಾಡೋದು ಅನ್ಯ ತಾನೇ ಮಾಡೋದು ನೀವು ಬರವಸೆ ಕೊಡೋದು ಆಶ್ವಾಸನೆ ಕೊಡೋದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಎಲ್ಲರೂ ಒಂದಿಂದ ಮೇಲಿಂದ ಹಿಡಿದು ಕೊನೆಯವರೆಗೂ ಅದೆ ಆದ್ರೆ ಯಾರು ಆಧ್ಯಾತ್ಮ ಮಾರ್ಗದಲ್ಲಿ ಇರ್ತಾರೋ ಸತ್ಯಸಾರ ಅವರಿಗೆ ಸತ್ಯ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅವರ ಇಡೀ ಶರೀರ ಇಡೀ ಮನಸ್ಸು ಇಡೀ ಮಾತು ಎಲ್ಲವೂ ಕೂಡ ಸತ್ಯವೇ ಅದಕ್ಕೆ ಸತ್ಯಸಾರ ಅಂತ ಹೆಸರು ಅವರು ಕವಿಕೋವಿದ ಜೋಗಿ ಕವಿಕೋವಿದ ಕವಿ ಅಂತ ಹೇಳಿದ್ರೆ ಯಾರು ಜ್ಞಾನಿಗಳು ಈ ಸುಮ್ಮನೆ ಇಲ್ಲಿ ಕೆಲಸಕ್ಕೆ ಬಾರದು ಕಾವ್ಯರು ಕವಿಗಳೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಏನು ಕೆಲಸ ಇಲ್ಲ ಏನೋ ಒಂದು ನಾಲ್ಕೈದು ಹತ್ತಿರ ಗೊತ್ತಿರುತ್ತೆ ಅದನ್ನೇ ತಡಕ ಮುಳುಕ ಮಾಡಿ ಏನೋ ಬರೀತಾರಲ್ಲ ಕವಿಗಳಲ್ಲ ಕವಿಗಳು ಆದರೆ ನಿಜವಾದ ಕವಿಗಳು ಯಾರು ಅಂತೇಳಿದ್ರೆ ಯಾರು ವೇದವನ್ನು ಕಂಡವರು ಅವ್ರ ಕವಿ ಅದು ಎಂತಹ ಭಾಷೆ ಎಂತಹ ಭೇದ ಕಾವ್ಯ ಅದು ಅಂತಹ ಒಂದು ಸತ್ಯವನ್ನು ತಮ್ಮಲ್ಲಿ ಯಾರು ಕಂಡುಕೊಂಡಿರ್ತಾರೋ ಅವರು ಕವಿಗಳು ಯಾರು ಭಗವಂತನ ಬರ್ತಾರೋ ಅವರು ಕೂಡ ಕವಿಗಳು ಕವಿ ಕೋವಿದ ಎಲ್ಲವನ್ನೂ ಬಲ್ಲವರವರು ಜೋಗಿ ಯೋಗಿ ಯಾಕೆ ಯೋಗಿ ಅಂತ ಹೇಳಿದ್ರೆ ಸತತವಾಗಿ ಅವರು ಭಗವಂತನಲ್ಲೇ ಅವರ ಮನಸ್ಸನ್ನು ಇಟ್ಟಿರ್ತಾರೆ ಆದ್ರಿಂದ ಅವರು ಯೋಗಿಗಳು ಆ ಯೋಗ ಆ ಸಂಬಂಧ ಅಂತಕ್ಕಂಥದ್ದು ಭಗವಂತನಿಗೂ ಅವರಿಗೂ ಸತತವಾಗಿ ಅಲ್ಲಿ ನಿರ್ತದೆ ಸಾವಧಾನಮಾನದ ಮದ ಯಾವಾಗಲೂ ಕೂಡ ಸಾವಧಾನರು ಸಾವಧಾನರು ಅಂದ್ರೆ ಅಪ್ರಮತ್ತರು ಅಂತ ಅಪ್ರಮತ್ತ ಅಂತ ಹೇಳಿದ್ರೆ ಏನು ಪ್ರಮತ್ಕರು ಅಂತ ಹೇಳಿದ್ರೆ ಯಾರು ತಮ್ಮ ಗುರಿಯನ್ನು ಮರ್ತು ಹೋಗಿರ್ತಾರೋ ಅಪ್ರಮತ್ಕರು ಎಲ್ಲಿಗೆ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ ಅವ್ರಿಗೆಮ್ಮೆ ಹೋಗ್ತಾ ಇರ್ತಾರೆ ದೀವಿ ಭಗವಂತರು ಎಲ್ಲಿಗೆ ಸ್ವಾಮಿ ಹೋಗ್ತಾ ಇದೀರಾ ಎಲ್ಲೇ ಇಲ್ಲೇ ಹೋಗ್ತಾ ಅಂತ ಎಲ್ಲಿಗೆ ಅಂದರೆ ನಿರ್ದಿಷ್ಟ ಗುರಿ ಇಲ್ಲ ತಮ್ಮ ಗುರಿಯನ್ನು ಮರ್ತು ಆದರೆ ಸಾವಧಾನ ಇವರಿಗೆ ಗೊತ್ತಿರ್ತದೆ ನನ್ನ ಗುರಿ ಯಾರು ಭಗವಂತ ಒಬ್ಬನೇ ಪ್ರಪಂಚಾಂಗ ಹೀಗಾಗಿ ನಾನು ಮಾಡ್ತಕ್ಕಂಥ ಕೆಲಸಗಳಲ್ಲೆಲ್ಲ ಅದೇ ರೀತಿಯಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಗುಣ ಇರುತ್ತೆ ಸಾವಧಾನ ಮಾನದ ತಮಗೆ ಮಾನವನ್ನ ಬೇರೆಯವರಿಂದ ಬಯಸದಿವು ಇನ್ನೊಬ್ಬರಿಗೆ ಮಾನವನ ಕೊಡ್ತಾರೆ ಮರ್ಯಾದೆಯನ್ನು ಕೊಡ್ತಾರೆ ಪೂಜಿಸ್ತಾರೆ ಆದ್ರಿಂದ ಮಾನದ ಮದ ಹೀ ಎಲ್ಲ ರೀತಿಯಾದಂತಹ ಮದ ಅವರಿಗೆ ಇರುವುದಿಲ್ಲ ಧನಮದ ಜನಮದ ಜಾತಿ ಕುಲ ಮದ ಯಾವ ಮದವು ಅವರಿಗೆ ಇರುವುದಿಲ್ಲ ಧೀರ ಅಂದರೆ ಧೈರ್ಯವಂತರು ಯಾಕೆ ಧೈರ್ಯವಂತರು ಅಂದರೆ ಅವರೇನು ಯುದ್ಧ ಮಾಡಬೇಕಾಗಿದೆ ಧೈರ್ಯವಂತರಾಗಬೇಕು ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದೇ ಯುದ್ಧದ ಜೀವನ ಹೌದು ಯಾರೀ ಜೀವನವನ್ನು ಸತತವಾಗಿ ಮಾಡ್ತಾ ಇದ್ದಾರೆಯೋ ಅವರೇ ಸೋಜರು ಬೇರೆ ಯಾರು ಅಲ್ಲ ಶತ್ರುಗಳನ್ನ ಯಾವುದೋ ಒಂದು ಕೆತ್ತದೆಯಿಂದ ಯಾವುದೋ ಒಂದು ಉತ್ಸಾಹದಿಂದ ಎದುರಿಸ್ಬಿಡ್ಬೋದು ಅದು ಕ್ಷಣಕಾಲ ನಂತರ ಆ ಸೋಲ್ಜರ್ಗೂ ಬಂದು ಇಲ್ಲಿ ಹೋಗಿ ಹಾವು ಹಿಡ್ಕೊಂಡು ಅಂದ್ರೆ ಓಡೋಗ್ತಾವೆ ಆದರೆ ಈ ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತಾನೋ ಸತತವಾಗಿ ಯುದ್ಧ ಮಾಡ್ತಾ ಇರಬೇಕಾಗುತ್ತೆ ಯಾವಾಗ ಏನು ಹೆಚ್ಚು ಕಡಿಮೆ ಆಗುತ್ತೆ ಗೊತ್ತಾಗುತ್ತೆ ಕತ್ತಿ ಮೇಲೆ ಯಾವ್ದಾಗ ನಡ್ತಾ ಇರಬೇಕಾಗುತ್ತೆ ಆದ್ದರಿಂದ ಅವನು ಬೀರನು ಅವನು ಬೀರನು ಇವನು ಬೀರನು ಅದಕ್ಕೆ ಇಲ್ಲಿ ಹಾಕಿದ್ದಾರೆ ತುಳಸಿದಾಸರು ಧೀರ್ ಅಂತ ನಂತರ ಧರ್ಮ ಗತಿ ಪರಮ ಪ್ರದೀನ ಅವನಿಗೆ ಈ ಧರ್ಮದ ಗತಿ ಪ್ರತಿಯೊಂದು ಧರ್ಮ ಗತಿಯು ಆ ಭಗವಂತ ಅನ್ನುವಂತಹ ಅವನು ಮಾತು ಅವನಿಗೆ ಚೆನ್ನಾಗಿ ನೆನಪಲ್ಲಿ ಗೊತ್ತಿರ್ತದೆ ಪ್ರತಿಯೊಂದು ಧರ್ಮದ ತಾರವೂ ಪ್ರತಿಯೊಂದು ಧರ್ಮದ ಗುರಿಯೂ ಕೂಡ ಆ ಭಗವಂತನೇ ಅದರಲ್ಲಿ ಪ್ರವೀಣ ಅವನು ಕೋವಿದ ಅವನು ವಿಜ್ಞಾನ ಗುಣಾಗಾರ ಸಂಸಾರ ದುಃಖ ರಹಿತ ವಿಗತ ಸಂದೇಹ ಸಜಿಮಮ ಚರಣ ಸರೋಜ ಪ್ರಿಯ ದಿನ ದೇಹನ ದೇಹ ಗುಣಾಗಾರ ಎಲ್ಲ ಏನೇನು ಕಲ್ಯಾಣ ಗುಣಗಳು ಇರಬೇಕೋ ಅದೆಲ್ಲವೂ ಕೂಡ ಈ ಭಕ್ತನಲ್ಲಿ ಈ ಸಾಧುನಲ್ಲಿ ಇರ್ತದೆ ಸಂಸಾರ ದುಃಖ ರಹಿತ ವಿಗತ ಸಂದೇಹ ಈ ಸಂಸಾರದ ದುಃಖ ಏನೇನಿದೆಯೋ ಅವನಲ್ಲಿ ಇರೋದಿಲ್ಲ ಸಂಸಾರ ದುಃಖ ಏನೇನು ಇರಬೇಕೋ ಅವನಲ್ಲಿ ಅತಿ ಇರೋದಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಅವನ ಹೆಂಟಿ ಮಕ್ಕಳು ಸಾಯೋದಿಲ್ಲ ಅಂತ ಅರ್ಥನಾ ಅವನ ಕಷ್ಟ ಬರೋದಿಲ್ಲ ಅಂತ ಅರ್ಥನಾ ಅಂದ್ರೆ ನಿರಾಕಲ್ಲ ಅಂತಲ ಆಗ್ತಾನ ಅಲ್ಲ ಆ ಅರ್ಥ ಅವನು ಇವೆಲ್ಲ ಆಗ್ತಾ ಇದ್ರು ಕೂಡ ಅವನಿಗೆ ಅದರಿಂದ ದುಃಖವಾಗೋದಿಲ್ಲ ಅಂತ ಅರ್ಥ ರಹಸ್ಯ ಅದು ಸಂಸಾರ ದುಃಖ ರಹಿತ ಸಂಸಾರದಲ್ಲಿ ಪ್ರತಿಯೊಂದು ಜೀವಿ ಇದೆ ಅಂತ ಹೇಳಿದ್ರೆ ಅವನಿಗೆ ಇದೆಲ್ಲ ಇದ್ದೇ ಇದೆ ಅಂತ ಅರ್ಥ ಆದರೆ ಆ ದುಃಖ ಇವನಿಗೆ ಇರುವುದಿಲ್ಲ ತಟ್ಟುವುದಿಲ್ಲ ಇವನ ಮನಸ್ಸು ಅವನಲ್ಲಿ ಇರ್ತದೆ ಆದರೆ ಹಾಗೆ ವಿಗತ ಸಂದೆ ಅವನಲ್ಲಿ ತಂದೆಯೇ ಒಂದು ಕಿಂಚಿತ್ತು ಇರುವುದಿಲ್ಲ ಈ ಡೌಟ್ ಅನ್ನೋದು ಒಂದು ಚಿತ್ತು ಇರೋದಿಲ್ಲ ಸ್ವಲ್ಪ ಸ್ವಾಮಿ ತಾವು ಜ್ಞಾನಿಗಳು ಏನಾದರೂ ಸ್ವಲ್ಪ ಸಂಶಯವಿದೆಯೋ ಇಲ್ಲ ಎಲ್ಲ ಬರ್ತದೆ ಆದರೂ ಕಿಂಚಿತ್ ಸ್ವಲ್ಪ ಅಂದ್ರೆ ಹೋಯ್ತು ಡೌಟು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪಾಯಿಂಟ್ ಝೀರೋ ಸ್ವಲ್ಪ ಆ ಪಾಯಿಂಟ್ ಜೀರೋ ಅಲ್ಲಿ ಡೌಟ್ ಇದೆ ಸ್ವಾಮಿ ಅಂದರೆ ಹೋಯ್ತು ಈ ಜ್ಞಾನಿ ಆದವನಿಗೆ ಭಕ್ತನಾದವನಿಗೆ ವಿಗತ ಸಂದೇಹ ಒಂದು ಚೂರು ಸಂದೇಹ ಇರುವುದಿಲ್ಲ ಯಾಕೆ ಅಂದರೆ ಡೈರೆಕ್ಟಾಗಿ ಅವನ ಜ್ಞಾನ ಅಲ್ಲಿಂದ ಬರ್ತಾ ಇರುತ್ತೆ ಭಗವಂತನಿಂದ ಬರ್ತಾ ಇರುತ್ತೆ ಪುಸ್ತಕದ ಬದ್ನೆಕಾಯಿ ಅಲ್ಲ ಅವನು ಅಥವಾ ಬೇರೆ ಬೇರೆ ಈ ಇಂಟರ್ನೆಟ್ ನೋಡಿ ಅವನ ಜ್ಞಾನ ಬಂದಿಲ್ಲ ಅವನು ಈ ಈಗಿನ ಕಾಲದ ಜ್ಞಾನ ಈಗಿನ ಕಾಲದ ಆ ರೀತಿಯ ಜ್ಞಾನ ಅವನು ಇನ್ಫಾರ್ಮೇಶನ್ ಇಂದ ಬಂದಿಲ್ಲ ಜ್ಞಾನ ಒಳಗಿಂದ ಬಂದಿಲ್ಲ ಜ್ಞಾನ ಪರ್ಸ್ಪೆಕ್ಟರ್ ಆದ್ರಿಂದ ಸಂದೇಹ ಸಂದೇಹವೇ ಇಲ್ಲವಜಿಮ ಚರಣ ಸರೋಜ ಪ್ರಿಯ ನನ್ನ ಚರಣದಲ್ಲಿ ಎಂತಹ ಆಸಕ್ತಿಯನ್ನು ಹೊಂದಿರ್ತಾನೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅವನು ತನ್ನ ದೇಹವನ್ನು ತನ್ನ ಮನೆಯನ್ನೂ ಕೂಡ ತಿಳಿಸುತ್ತಾನೆ ತನ್ನ ದೇಹವೂ ಕೂಡ ಅವನಿಗೆ ಎಷ್ಟು ಪ್ರಿಯವಲ್ಲ ನನ್ನ ಪಾದಪದ್ಮಗಳು ಎಷ್ಟು ಪ್ರಿಯವೋ ಅಷ್ಟು ಪ್ರಿಯ ನನ್ನ ಅವನ ದೇಹವೂ ಅಲ್ಲ ಅವನ ಮನೆಯೂ ಅಲ್ಲ ಅದೆಲ್ಲವನ್ನೂ ಕೂಡ ಅವನು ತ್ಯಾಗ ಮಾಡಿ ನನ್ನ ಪಾದಪದ್ಮಗಳಿಗೆ ಮನಸ್ಸನ್ನು ಇಟ್ಟಿರ್ತಾನೆ ನಿಜ ಗುಣ ಶ್ರವಣಕ್ಕೂ ನತಸಕು ಚಾಹಿ ಅವನಲ್ಲ ಇಷ್ಟೆಲ್ಲ ಗುಣಗಳಿದೆಯಲ್ಲ ಯಾರಾದ್ರೂ ಅವನ ಹೊಗಳ್ಬಿಟ್ರೆ ತುಂಬಾ ಸಂತೋಷ ಪಡ್ತಾನೆ ಅಯ್ಯೋ ಏನು ಇಂತಹ ಇದನ್ನ ಮಾಡ್ತಾ ಇದ್ದೀರಾ ಹ ಹೊನ್ನ ಶೂಲ ಅಂತ ಬಸವಣ್ಣವ್ರು ಏನ್ ಹೇಳಿದ್ದಾರೋ ಅಪ್ಪ ಅವನಿಗೆ ಹೊನ್ನ ಶೂಲ ಅಂತೆ ಶೂಲ ಯಾವ್ದಾದ್ರೆ ಸಾವು ಸಾಲೆ ಸಾವು ಸಾಲೆ ಹಾಗೆ ಇವನು ನೋಡ್ತಾನಂತೆ ಹೇಗೆ ನೋಡ್ತಾನೆ ಇದು ನನಗೆ ವಿಷಪ್ರಾಯ ನನ್ನ ಹೊಗಳಿಗೆ ಅಂತಕ್ಕಂಥದ್ದು ನನಗೆ ವಿಷಪ್ರಾಯ ಇದು ಆದ್ರಿಂದ ಅವನು ತನ್ನ ಗುಣವನ್ನು ಎಲ್ಲೂ ಹೊರಗಡೆ ಬಹಿರಂಗಪಡಿಸುವುದಿಲ್ಲ ಪರಗುಣ ಸುನತ ಶಾಹಿ ಆದರೆ ಬೇರೆಯವರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ದುರ್ಗುಣಗಳಿದ್ದು ಒಂದೇ ಒಂದು ಪರ್ಸೆಂಟ್ ಒಳ್ಳೆ ಸಗುಣ ಇದ್ರು ಕೂಡ ಅದನ್ನೇ ದೊಡ್ಡದು ಮಾಡಿ ಎಲ್ಲರೂ ಕೇಳುವಂಗೆ ಹೇಳ್ತಾರೆ ನೋಡಿ ಇಲ್ಲಿ ಎಷ್ಟು ಇದು ಮಾಡ್ತಾರೋ ಎಷ್ಟು ಇದು ಮಾಡ್ತಾರೆ ಹೇಗೆ ಇದು ಮಾಡ್ತಾರೆ ಹಾಗೆ ಅದನ್ನೇ ಹೈಲೈಟ್ ಮಾಡ್ತಾನೆ ಸಮಸಲನ ಹಿತ್ಯಾಗ ನೀತಿ ಸಮ ಎಲ್ಲರಲ್ಲಿಯೂ ಶತ್ರುಗಳಲ್ಲಿಯೂ ಮಿತ್ರರಲ್ಲಿಯೂ ಸಮ ಬುದ್ಧಿ ಶೀತಲ ಶೀತಲ ಅಂದ್ರೆ ಕೂಲ್ ಹೆಡ್ಡೆ ನೋಡಿ ಇದು ಕೂಲ್ ಹೆಡ್ಡೆಡ್ ಯಾವತ್ತೂ ಉದ್ವೇಗೊಳ್ಳುವುದಿಲ್ಲ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಭಗವದ್ಗೀತೆ ತಕ್ಷಣ ಇದ್ದು ಎಂತಹ ಸಿಚುವೇಶನ್ ಬಂದರೂ ಅವನು ಅವನ ಮನಸ್ಸನ್ನು ಅದು ಉದ್ವೇಗಗೊಳಿಸಲು ಸಾಧ್ಯವಾಗುವುದು ಅಂತಹ ಕೋಲ್ಡ್ ಬ್ಲಡ್ ಎನಿಮಲ್ ಅಂತ ಹೇಳ್ಬೋದು ಶೀತ ರಕ್ತ ಪ್ರಾಣಿ ಅಂದ್ರೆ ಇದು ದೊಡ್ಡ ಶೀತಲ ಅಂದ್ರೆ ನಹಿ ನ ಹಿ ತ್ಯಾಗ ಹಿ ನೀತಿ ಎಂತಹ ಸಂದರ್ಭದಲ್ಲಿಯೂ ಕೂಡ ಈ ಲೋಕ ಮರ್ಯಾದೆ ನೀತಿ ಅನ್ನೋದೇನಿದೆಯೋ ಅದನ್ನು ತ್ಯಾಗ ಮಾಡುವುದಿಲ್ಲ ತ್ಯಜಿಸುವುದಿಲ್ಲ ಸರಳ ಸ್ವಭಾವ ಇದು ಅತ್ಯಂತ ಶ್ರೀರಾಮಕೃಷ್ಣ ಎಷ್ಟವಾದ ಸರಳ ಸ್ವಭಾವ ಮಗುವಿನಂತಹ ಸ್ವಭಾವ ಯಾರಿಗೆ ಉಂಟಾಗುವುದಿಲ್ಲವೋ ಭಗವಂತನ ಸಾಕ್ಷಾತ್ಕಾರ ಅವರಿಗೆ ಜನ್ಮಾಫಿ ಆಗುವುದಿಲ್ಲ ಇದು ಶ್ರೀರಾಮಕೃಷ್ಣ ನಡೀತದೆ ಸರಳ ಸ್ವಭಾವವು ಅವನಲ್ಲಿ ಸರಳವಾದಂತಹ ಸ್ವಭಾವ ಇರ್ತದೆ ಸಲಹಿ ಸನ ಅವನಿಗೆ ಎಲ್ಲರೊಂದಿಗೂ ಪ್ರೀತಿ ಇರ್ತದೆ ಯಾರೊಂದಿಗೂ ವೈರವಿರುವುದಿಲ್ಲ ಎಲ್ಲರೊಂದಿಗೂ ಸಮವಾಗಿ ಪ್ರೀತಿಸ್ತಾನೆ ಜಪ ತಪ ವ್ರತ ಧಮ ಸಂಯಮ ನೇಮ ಅವನಲ್ಲಿ ಜಪ ತಪ ವ್ರತ ದಮ ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ ಸಂಯಮ ಅಂದ್ರೆ ಈ ಮನಸ್ಸಿನ ನಿಗ್ರಹ ಸಂಯಮ ನೇಮ ಅಂದ್ರೆ ನಿಯಮಗಳು ಬೇರೆ ಬೇರೆ ನಿಯಮಗಳು ಏನೇನು ಮಾಡ್ಕೊಂಡಿರ್ತಿರೋ ಪ್ರತಿಯೊಂದ್ರಲ್ಲೂ ಅವನ ನೆಲೆ ನಿಂತಿರ್ತಾನೆ ಗುರು ಗೋವಿಂದ ವಿಪ್ರಪದ ಪ್ರೇಮ ತನ್ನ ಗುರುಗಳನ್ನು ಭಗವಂತನಾದ ಗೋವಿಂದನನ್ನು ವಿಪ್ರರನ್ನು ಅಥವಾ ಬ್ರಾಹ್ಮಣರನ್ನು ಹೇಳ್ತಾರಲ್ಲ ಗೋಬ್ರಾಹ್ಮಣ ಹಿತಾಯಜ ಅಂತ ಆ ಎಲ್ಲ ಗುಣಗಳಲ್ಲೂ ಅವನಲ್ಲಿ ಇವೆ ವಿಪ್ರಪದ ಪ್ರೇಮ ಅವರೆಲ್ಲರಲ್ಲೂ ಪ್ರೀತಿಯನ್ನು ಇಟ್ಟಿರ್ತಾನೆ ಶ್ರದ್ಧಾ ಕ್ಷಮ ಮಯತ್ರಿ ದಾಯ ಶ್ರದ್ಧೆ ಅತ್ಯಂತ ಶ್ರದ್ಧಾವಾನ ಕ್ಷಮ ಕ್ಷಮೆ ಅನ್ನೋದು ಅವನಲ್ಲಿ ಆ ಮೂರ್ತಿ ರೂಪವಾಗಿ ಇರ್ತದೆ ಮಯತ್ರಿ ಅಂದರೆ ಮೈತ್ರಿ ಆ ಒಂದು ವಿಶ್ವ ಪ್ರೇಮ ವಿಶ್ವಾಮಿತ್ರ ಅದಕ್ಕೆ ವಿಶ್ವಾಮಿತ್ರ ಅಂತೇಳಿ ಆ ಋಷಿಗೆ ಹೆಸರು ಪ್ರತಿಯೊಬ್ಬರಲ್ಲಿಯೂ ಅವನು ಮೈತ್ರಿಯನ್ನು ಬೆಳೆಸ್ಕೊಂಡಿರ್ತಾನೆ ಆದ್ದರಿಂದ ಯಾರೂ ಕೂಡ ಅವನಿಗೆ ಅಲ್ಲ ಅವನು ವಿಶ್ವಾಮಿತ್ರ ವಿಶ್ವಾಮಿತ್ರ ಋಷಿ ಯಾರೋ ಭಕ್ತ ಮೈತ್ರಿ ದಾಯ ದಾಯ ಅಂದರೆ ದಯೆ ಆ ದಯೆಯವ ಹುಟ್ಟು ಗುಣ ಆ ಭಕ್ತನ ಹುಟ್ಟು ಗುಣ ಮುದಿತ ಮಮ ಪದ ಪ್ರೀತಿ ಅಮಾಯ ಮುಡಿತಾ ಅಂದರೆ ಸಂತೋಷ ಎಷ್ಟು ಸಿಗ್ತದೆಯೋ ಅಷ್ಟರಲ್ಲೇ ಸಂತೋಷ ಇಷ್ಟು ಸಿಕ್ತಾ ಸಾಕ ಅಷ್ಟು ಸಿಕ್ತಾ ಅಷ್ಟೇ ಸಾಕ ಸಿಗ್ಲಿಲ್ವಾ ಅಷ್ಟು ಸಾಕು ಎಲ್ಲದರಲ್ಲೂ ಸಂತೋಷ ಅವನ್ನ ಅವನ ಮನಸ್ಸನ್ನು ವ್ಯತಿಪಡಿಸುವಂತಹ ಯಾವ ಒಂದು ವಿಷಯಗಳೂ ಕೂಡ ಈ ಪ್ರಕೃತಿಗೆ ಸಿಕ್ಕುದಿಲ್ಲ ಮಾಯೆಗೆ ಸಿಕ್ಕುವುದಿಲ್ಲ ಪದ ಪ್ರೀತಿ ಅಮಾಯ ನನ್ನ ಚರಣಗಳಲ್ಲಿ ಅವನ ಪ್ರೀತಿ ನಿಷ್ಕಪಟ ಪ್ರೀತಿ ಅಕಪಟ ಪ್ರೀತಿ ಮಾಯಾ ಅಂದ್ರೆ ವಂಚನೆ ಅಂತ ಮನಸ್ಸಿನಲ್ಲೊಂದು ಮಾತಲ್ಲೊಂದು ಕೃತಿಯಲ್ಲೊಂದು ಇದು ಮಾಯ ಅಮಾಯ ಅಂತ ಹೇಳಿದ್ರೆ ಮನಸ್ಸಿನಲ್ಲೂ ಅದೇ ಕೃತಿಯಲ್ಲೂ ಅದೇ ಮಾತ್ನಲ್ಲೂ ಅದೇ ಇದು ಅಮಾಯ ಅಂತಹ ನಿಷ್ಕಪಟ ಪ್ರೀತಿ ನನ್ನ ಪಾದಪದ್ಮಗಳಲ್ಲಿ ಅವನಿಗೆ ಇರ್ತದೆ ಬಿರತಿ ವಿವೇಕ ವಿನಯ ವಿಜ್ಞಾನ ವೈರಾಗ್ಯ ಅವನಲ್ಲಿ ಇರ್ತದೆ ವಿವೇಕ ಅವನಲ್ಲಿ ಮನೆ ಮಾಡಿರ್ತಾರೆ ವಿನಯ ಅವನು ಅತ್ಯಂತ ವಿನಯವಂತ ವಿಜ್ಞಾನ ಈ ಸಮಸ್ತ ಸೃಷ್ಟಿಯ ಹಿಂದೆ ಇರತಕ್ಕಂತಹ ಆ ಸತ್ಯವನ್ನು ಅವನು ಬಲ್ಲವನಾದ್ದರಿಂದ ಅವನು ವಿಜ್ಞಾನಿ ವಿಜ್ಞಾನ ಆ ವಿಜ್ಞಾನ ಅವನಲ್ಲಿ ಇರ್ತದೆ ವಿಜ್ಞಾನಿ बोध जथारथ वेद पुराण वेद पुराण हेतो अंशव कोध दंभ मान मदर का भूलिन देहि कुमाराऊन कपटते दे। दंभ मान अभिमान अथवा मद ಕರಹಿನ ಕಾಲು ಯಾವುದರಲ್ಲೂ ಕೂಡ ಅವನು ಈ ಒಂದು ಗುಣಗಳನ್ನು ಅವನು ಇಟ್ಟಿರುವುದಿಲ್ಲ ಭೂಲಿನ ದೇಹಿ ಕುಮಾರದ ಅಪ್ಪಿತಪ್ಪಿಯೂ ಕೂಡ ಅವನು ಕುಮಾರ್ಗದಲ್ಲಿ ಹೋಗುವುದಿಲ್ಲ ಅದನ್ನೇ ಶ್ರೀರಾಮಕೃಷ್ಣ ಹೇಳ ಆ ನರ್ತಕಿಯ ಒಂದು ಸ್ವಭಾವ ಹೇಗಿರ್ತದೆ ಅಂತ ಹೇಳಿದ್ರೆ ಅಪ್ಪಿತಪ್ಪಿಯು ಎಷ್ಟು ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಅಪ್ಪಿತಪ್ಪಿಯು ಕೂಡ ತಪ್ಪು ಹೆಜ್ಜೆಯನ್ನು ಇಡುವುದಿಲ್ಲ ಹಾಗೆಯೇ ಯಾರು ಇಂತಹ ಸದ್ಗುಣಗಳಲ್ಲಿ ನೆನ ನೆನೆಸಿರ್ತಾರೋ ರಕ್ತ ರಕ್ತಗಳು ರಕ್ತದ ಕಣಗಳೂ ಕೂಡ ಈ ಸದ್ಗುಣಗಳು ಇರ್ತದೆಯೋ ಅಂತ ಅಪ್ಪಿ ತಪ್ಪಿಯೂ ಕೂಡ ಕುಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಗಾವಹಿ ಸುನಹಿ ಸದಾ ಮೀಲಾ ನನ್ನ ಲೀಲೆಯನ್ನು ಯಾವಾಗಲೂ ಕೂಡ ಹಾಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಹೇ ರಹಿತ ಪರಹಿತ ರಥ ಶೀಲಾ ಅವರ ಶೀಲ ಅವರ ಸ್ವಭಾವ ಎಂಥದ್ದು ಅಂತ ಹೇಳಿದ್ರೆ ಯಾರು ಏನು ಕೇಳ್ದು ಕೂಡ ಯಾರು ಏನು ಉತ್ಕಾರ ಮಾಡ್ದು ಕೂಡ ಅವರಿಗೆ ಇವರೇನೇನು ಮಾಡ್ತಾರೆ ಪರಹಿತ ಒಳ್ಳದನ್ನೇ ಮಾಡ್ತಾರೆ ಅಯ್ಯೋ ಇವ್ರು ಹೀಗೆ ಮಾಡ್ಲಿಲ್ಬೋದಾ ಇದು ಯಾಕೆ ಮಾಡ್ಬೇಕು ಇವ್ರು ಹೀಗೆ ಮಾಡ್ದಲ್ಲ ಇವ್ರು ಒಳ್ಳೇದು ಮಾಡೋಣ ಈ ರೀತಿಯ ಗುಣ ಒಂದು ಇಲ್ಲ ಎಲ್ಲರಿಗೂ ಒಂದು ಕೂಡ ಮಾಡಲಿ ಮಾಡದೇ ಹೋಗ್ಲಿ ಒಂದೇ ಸಮವಾಗಿ ಆ ಬೇರೆಯವ್ರಿಗೆ ಉಪಕಾರ ಮಾಡುವಂತಹ ಗುಣ ಆ ಸಾಧುವಿನಲ್ಲಿ ಇರ್ತದೆ ಮುನಿ ಸುನ ಸಾಧುನು ಕೇಗುನು ಜೇದೆ ಎಲ್ಲವೋ ಮುನಿ ಇಷ್ಟು ಗುಣಗಳನ್ನ ನಾನು ಹೇಳಿದ್ದೇನೆ ಸಾಧುವಿಂದು ಇದನ್ನೆಲ್ಲ ಕೇಳು ಕಹಿನ ಸಾರದ ಶ್ರುತಿ ಸೇತೆ ಈ ಎಲ್ಲ ಗುಣಗಳು ಅವನಲ್ಲಿ ಇಷ್ಟು ಮಾತ್ರ ಸಂಗ್ರವಾಗಿ ಸಂಗ್ರಹವಾಗಿ ಹೇಳಿದ್ದೇನೆ ಅವನಲ್ಲಿ ಎಷ್ಟು ಗುಣಗಳಿದೆ ಅಂತ ಹೇಳಿದ್ರೆ ಈ ಗುಣವನ್ನ ಶ್ರುತಿ ವೇದಗಳೂ ಕೂಡ ಸಾರದ ಆ ಸರಸ್ವತಿಯು ಕೂಡ ಹೇಳಲಿಕ್ಕೆ ಹೇಳಿ ಮುಗಿಸಿ ಇದನ್ನಿತ್ತಮ್ಮಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇಷ್ಟು ಗುಣಗಳು ಯಾರಲ್ಲಿ ಇದೆಯೋ ಅವರು ಮಹತ್ ಆ ಮಹತ್ ಕೃಪಾ ಅನ್ನುವಲ್ಲಿ ಮಹತ್ ಪದದ ಅರ್ಥವನ್ನ ಇಲ್ಲಿ ಸಂಕ್ಷೇಪವಾಗಿ ರಾಮ ನಾರದರಿಗೆ ಉಪದೇಶ ಮಾಡಿದ್ದಾರೆ ಮುಂದಿನ ತರಗತಿಯಲ್ಲಿ ಭಾಗವತದಲ್ಲಿ ಹೇಗೆ ಶ್ರೀಕೃಷ್ಣ ಉದ್ಧವನಿಗೆ ಸಾಧುಗಳ ಅಥವಾ ಆ ಮಹತ್ ಪುರುಷರ ಸ್ವಭಾವ ಹೇಳ್ತಾನೆ ಅನ್ನೋದು ಮುಂದಿನ ತರಗತಿಯಲ್ಲಿ ನೋಡೋಣ ಓಂ ಊರ್ಣಮದ ಪೂರ್ಣಮಿದ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಥೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾ ತ್ಿಶಾ ತಿರಿ ಓಂ ತತ್ತ್ ಶ್ರೀಕೃಷ್ಣಾರ್ಪಣಮಸ್ತೂ ಎರಡು ಪ್ರಕಟಣೆ ಒಂದನೆಯದು ಏನು ಅಂತ ಹೇಳಿದ್ರೆ ನಾಳೆ ಆಶ್ರಮದಲ್ಲಿ तनुजात उपन्यासमी मुक्तिदानी महाराज इतो कारण इला नान तक नो नम हिंस ब